ಂ ಸ್ಥಾಪಕ ಚರ್ಮಸಸ್ವಿಣೆ ಅವತಾರೇ ನಮ ವಸುದೆ ವಸುತಾಣೋರರ್ದೇ ವಕೀ ಪರಮ ಕೃಷ್ಣ ಜಗದ್ಗುರು ವ್ಯಾ ವಸಿಷ್ಠ ಶಕ್ತಿ ಪೌತ್ರಮಕಲ್ಮಷ ಪರಾಶರಾತ್ಮಜ ವಂದೇ ಶುಕತೋ ಪಾಥಾ ಪ್ರತಿಬೋಧಿ ಭಗವಂತ ನಾರಾಯಣಿನ ಸ್ ಗ್ರಿ ಪುರಾಣಿ ಭಗವದ ಅಷ್ಟಾಶಾಧ್ಯಾಂ ಅಂಬ ಅನುಸನ್ನ ಭಗವದ್ಗೀತೆ ಭದ್ರೇಷಿಣಿ <coughs> ಎಲ್ಲ ಯೋಗಗಳು ಶುರುವಾಗುವುದಕ್ಕಿಂತ ಮುಂಚೆ ಬುದ್ಧಿಯಲ್ಲಿ ಒಂದು ಆರಂಭಿಕ ಸ್ಥಿರತ್ವವನ್ನ ತರದೇ ಹೋದರೆ ಯೋಗವನ್ನು ಪ್ರವೇಶ ಮಾಡುವುದು ಅಸಾಧ್ಯ ಹೀಗಾಗಿ ಆ ಸ್ಥಿರತೆಯನ್ನು ಪ್ರತಿಪಾದಿಸ್ತಾ ಭಗವಂತ ಮೊಟ್ಟ ಮೊದಲನೇದಾಗಿ उपदेश आ ज्ञान जीवन प्रतिपादे अथवा आचर यी योग आ संपाद मु बुद्धिया व्यवसायात्मिक अथवा निश्चयात्मिक ಹಾಗೆ ಮಾಡಬೇಕಾದರೆ ಏನೇನು ಆರಂಭಿಕವಾಗಿ ಮಾಡಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಬರ್ತಾ ವೇದದಲ್ಲಿ ಇರ್ತಕ್ಕಂತಹ ಯಾವ ಒಂದು ಕರ್ಮಗಳು ಇರ್ತವೆಯೋ ಆ ಕರ್ಮಗಳೆಲ್ಲವೂ ಕೂಡ ನಮ್ಮಲ್ಲಿ ಅದಾಗಲೇ ಇರ್ತಕ್ಕಂತಹ ರಾಗವನ್ನು ಶುದ್ಧೀಕರಿಸುವುದಕ್ಕೆ ಶುದ್ಧೀಕರಿಸಿ ನಿಧಾನವಾಗಿ ನಮ್ಮನ್ನು ಒಂದೊಂದಾಗಿ ಹಂತ ಹಂತವಾಗಿ ಮೆಟ್ಲಿಂದ ಮೆಟ್ಲು ಮೆಟ್ಲಿಂದ ಮೆಟ್ಲಿಗೆ ತಮಸ್ಸಿನಿಂದ ರಜಸ್ಸಿಗೆ ರಜಸ್ಸಿನಿಂದ ಸತ್ವಕ್ಕೆ ಏರಿಸ್ದ ಪುನಃ ನಮ್ಮನ್ನು ಹೇಗೆ ತ್ರಿಗುಣಾತೀತರನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಪ್ರಕ್ರಿಯೆ ವೇದದ ಪ್ರಕ್ರಿಯೆಯನ್ನು ಸೂಚ್ಯವಾಗಿ ನಮಗೆ ಉಪದೇಶ ಮಾಡಿದ ಈ ವೇದದಲ್ಲಿ ನಾವು ನೋಡಿದ್ವಿ ಎಲ್ಲವೂ ಕೂಡ ತ್ರಿಗುಣಮಯವಾದಂತಹ ವಿಷಯ ಸತ್ವ ರಜಸ್ಸು ತಮಸ್ಸು ಅಲ್ಲಿ ಒಬ್ಬ ತಾಮಸಿಕ ವ್ಯಕ್ತಿಗೂ ಕೂಡ ಅಧಿಕಾರ ಇದೆ ಸಾತ್ವಿಕ ವ್ಯಕ್ತಿಗೂ ಅಧಿಕಾರವಿದೆ ಹಾಗೆಯೇ ರಾಜಸಿಕ ವ್ಯಕ್ತಿಗೂ ಕೂಡ ಅಧಿಕಾರವಿದೆ ಮೂರು ಗುಣವುಳ್ಳಂತಹ ವ್ಯಕ್ತಿಗೂ ಕೂಡ ಅಧಿಕಾರವಿದೆ ಆಯಾ ವ್ಯಕ್ತಿಗೆ ತಾನು ಯಾವ ಗುಣದಲ್ಲಿ ನಿಂತಿದ್ದಾನೆಯೋ ಆ ಕರ್ಮದಲ್ಲಿ ಮಾತ್ರ ಅಧಿಕಾರವೇ ಹೊರತು ಎಲ್ಲ ವೇದದಲ್ಲೂ ಅಧಿಕಾರ ಇಲ್ಲ ಆದರೆ ಇದು ಕರ್ಮಕಾಂಡಕ್ಕಷ್ಟೇ ಸೀಮಿತ ಈ ಅಧಿಕಾರ ಅಂತಕ್ಕಂಥದ್ದು ಆದರೆ ಯಾವಾಗ ಜ್ಞಾನ ಮಾರ್ಗಕ್ಕೆ ಅಥವಾ ಈ ಜ್ಞಾನಕಾಂಡಕ್ಕೆ ಉಪಾಸನಾ ಕಾಂಡಕ್ಕೆ ಅಧ್ಯಾತ್ಮ ಮಾರ್ಗಕ್ಕೆ ಬರ್ತೇವ್ಯೋ ವೇದದಲ್ಲಿ ಆಗ ಆ ಅಧಿಕಾರ ಅಂತಕ್ಕಂಥದ್ದು ಪುನಃ ಅವರವರ ಗುಣಕ್ಕೆ ಹೊಂದಿಕೊಂಡು ಇದ್ದರೂ ಕೂಡ ಅಲ್ಲಿ ತಾರತಮ್ಮಿ ಇದ್ದರೂ ಕೂಡ ಸಾರ್ವತ್ರಿಕವಾಗಿ ಎಲ್ಲರೂ ಕೂಡ ಅದನ್ನು ಪರಿಪಾಲಿಸಬಹುದು ತಮ್ಮ ಜೀವನದಲ್ಲಿ ಅದನ್ನೇ ಸ್ವಾಮಿ ವಿವೇಕಾನಂದರು ನಾಲ್ಕು ಯೋಗಗಳ ಸಮನ್ವಯ ಅಂತ ಹೇಳಿದ್ದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಅಂತಕ್ಕಂಥದ್ದು ಯಾವಾಗಲೂ ಒಂದೇ ರೀತಿಯಲ್ಲಿ ಇರತಕ್ಕಂಥದ್ದಲ್ಲ ಒಂದೇ ರೀತಿಯ ಒಂದು ಪ್ರವಾಹವನ್ನು ಅದು ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥದ್ದಲ್ಲ ಅದರಲ್ಲಿ ಒಂದೇ ದಿವಸದಲ್ಲಿ ಒಬ್ಬನೇ ಒಬ್ಬನೇ ವ್ಯಕ್ತಿಗೆ ಅದು ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ ಕೆಲವೊಮ್ಮೆ ಒಂಥರ ತಾಮಸಿಕ ವೃತ್ತಿ ಇದ್ದಂತೆ ಇರ್ತದೆ ಕೆಲವೊಮ್ಮೆ ಅತ್ಯಂತ ಚಟುವಟಿಕೆಯಿಂದ ಇರ್ತಾನೆ ಅದೇ ವ್ಯಕ್ತಿ ಅದೇ ದಿವಸದಲ್ಲಿ ಪುನಃ ಅದೇ ದಿವಸದಲ್ಲಿ ಯಾವಾಗಲೂ ಒಮ್ಮೆ ಧ್ಯಾನ ಮಾಡಬೇಕು ಅಂತ ಮೂಡ್ ಬರುತ್ತೆ ಅಥವಾ ಜಪ ಮಾಡಬೇಕು ಹೆಚ್ಚು ಜಪ ಮಾಡಬೇಕು ಇವತ್ತು ಅಥವಾ ಹೆಚ್ಚು ಓದಬೇಕು ಅನ್ನುವಂಥ ಮೂಡ್ ಬರುತ್ತೆ ಇದೆಲ್ಲ ಆ ಗುಣಗಳ ಒಂದು ಹೊಯ್ದಾಟ ಆ ಗುಣಗಳನ್ನು ಉಪಯೋಗಿಸಿಕೊಂಡು ಅದೇ ವ್ಯಕ್ತಿ ಈ ನಾಲ್ಕು ಯೋಗಗಳ ಸಮನ್ವಯವನ್ನ ತನ್ನ ಜೀವನದಲ್ಲಿ ಹೇಗೆ ತರಬೇಕು ಅಂತ ಆತ ಕಲ್ತುಕೊಳ್ಬೇಕು ಅದು ಕಲೆ ಅದು ಜೀವನದ ಕಲೆ ಯೋಗದ ಕಲೆ ಆದರೆ ಹಾಗೆ ಕಲಿಯುವುದಕ್ಕಿಂತ ಮುಂಚೆ ಯೋಗ ಅಂದರೆ ಏನು ಅದನ್ನು ಯಾವ ರೀತಿಯಲ್ಲಿ ಆತ ಮಾಡಬೇಕು ಅನ್ನುವಂಥ ಮೊದಲನೇ ಹೆಜ್ಜೆಯನ್ನು ಕಲ್ತುಕೊಳ್ಬೇಕಾಗಿತ್ತು ಆ ಮೊದಲನೇ ಹೆಜ್ಜೆಗೆ ಇಲ್ಲಿ ಭಗವಂತ ಬಂದು ಹೇಳ್ತಾ ಇದ್ದಾನೆ ತತ್ವಜ್ಞಾನಿಯಾದಂತಹ ಬ್ರಾಹ್ಮಣ ಅಥವಾ ಬ್ರಹ್ಮಜ್ಞಾನಿ ಆಧ್ಯಾತ್ಮಿಕ ಪುರುಷ ಯಾರಿಗೆ ಕೇವಲ ಬ್ರಹ್ಮವೇ ಬೇಕು ಭಗವಂತನೇ ಬೇಕು ಈಶ್ವರನೇ ಬೇಕು ಬೇರೆ ಯಾವುದೂ ಬೇಡ ಅಂತ ಅವನಿಗೆ ಒಂದು ನಿಶ್ಚಯವಾಗಿ ಹೋಗಿರುತ್ತೋ ಅವನ ಜೀವನದಲ್ಲಿ ಸಾಕಷ್ಟು ಅನುಭವದಿಂದ ಪೆಟ್ಟಿನಿಂದ ಅಂಥವನಿಗೆ ಇಡೀ ವೇದದಲ್ಲಿ ಎಷ್ಟೊಂದು ವಿಷಯ ಹೇಳಿದ್ರೂ ಕೂಡ ಆತ ಆಯ್ದುಕೊಳ್ತಕ್ಕಂತಹ ವಿಷಯ ಏನು ಅಂದರೆ ನನ್ನ ಆಧ್ಯಾತ್ಮಿಕ ಪ್ರಗತಿ ಯಾವುದು ಸಹಾಯವಾಗುತ್ತೆಯೋ ಅದು ಮಾತ್ರ ನಾನು ಇದನ್ನು ತೆಗೆದುಕೊಳ್ತೇನೆ ಉಳಿದದ್ದು ಅದನ್ನು ಎಷ್ಟೇ ಯಾವುದೇ ಫಲವನ್ನು ತಂದುಕೊಳ್ಳಿ ಸ್ವರ್ಗ ತಂದುಕೊಳ್ಳಿ ಪುತ್ರವನ್ನು ತಂದ್ಕೊಳ್ಳಿ ಅಥವಾ ಬ್ರಹ್ಮವರ್ಚಸ್ಸನ್ನು ತಂದುಕೊಳ್ಳಿ ಯಾವುದೇ ಇದ್ರೂ ನನಗದು ಬೇಡ ಅಂತ ಹೇಳಿ ಅಂತಹ ಒಂದು ಭಾಗವನ್ನು ಆತ ನೋಡುವುದೇ ಇಲ್ಲ ಅದಕ್ಕೆ ಗಮನವನ್ನು ಕೊಡುವುದಿಲ್ಲ ಅದರ ಬಗ್ಗೆ ಉದಾಸೀನನಾಗ್ತಾ ಅದನ್ನ ಇಲ್ಲಿ ನಲವತ್ತ ಆರನೆಯ ಮಂತ್ರದಲ್ಲಿ ಭಗವಂತ ಹೇಳಿದ ಪುನಃ ಹೇಳಿಕೊಂಡು ಬಂದ ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರವೇ ಹೊರತು ಕರ್ಮ ಫಲದಲ್ಲಿ ಇಲ್ಲ ಅಂದರೆ ಕರ್ಮ ಫಲಕ್ಕೆ ಕೇವಲ ನಿನ್ನ ಪ್ರಯತ್ನ ಮಾತ್ರ ಅಲ್ಲಿ ಕಾಂಟ್ರಿಬ್ಯೂಟರ್ ಅಲ್ಲ ನಿನ್ನ ಪ್ರಯತ್ನಕ್ಕೆ ಹೊರತಾಗಿ ಅನೇಕ ಅಂಶಗಳಿದೆ ನಿನ್ನ ಆ ಫಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅದು ನಿನ ನಿನಗೂ ಗೊತ್ತಿಲ್ಲ ಅಥವಾ ಇನ್ಯಾರಿಗೂ ಗೊತ್ತಿಲ್ಲ ಅತ್ಯಂತ ಕ್ಲಿಷ್ಟಕರವಾದಂತಹ ಅಂಶಗಳೆಲ್ಲ ಸೇರಿ ಆ ಫಲ ಆಗಿದೆ ಒಂದು ವೇಳೆ ನೀನು ಮಹಾ ಈ ಫಲದಲ್ಲಿ ಕಾರಣವಾಗಿರ್ತಕ್ಕಂಥದ್ದು ಈ ಎಲ್ಲವೂ ಅಂತ ಹೇಳಿ ಹೇಳುವಂತಹ ಸಾಮರ್ಥ್ಯ ಅಂತ ಜ್ಞಾನ ನಿನಗೆ ಬಂದರೆ ಆಗ ಸಣ್ಣ ಆದರೆ ಅಂತಹ ಜ್ಞಾನ ಇಲ್ಲಿಯವರೆಗೆ ಯಾರಿಗೂ ಬಂದಿದ್ದಿಲ್ಲ ಭಗವಂತನೇ ಒಂದು ಮಾತನ್ನ ಮುಂದೆ ಹಾಕ್ತಾನೆ ಗಹನ ಕರ್ಮಣ ಗತಿ ಅಂತ ಅವನೇ ಹಾಗೆ ಹೇಳ್ಬಿಡ್ತಾನೆ ಈ ಕರ್ಮದ ಗತಿ ಅದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಯಾವ ಕರ್ಮಕ್ಕೆ ಯಾವ ಫಲ ಯಾವುದು ಯಾವ ಒಂದು ಲೋಕವನ್ನು ಇವನಿಗೆ ತಂದು ಕೊಡುತ್ತೆ ಯಾವ ಜನ್ಮವನ್ನು ತಂದು ಕೊಡುತ್ತೆ ಇವನು ಈ ಜನ್ಮದಲ್ಲಿ ಸಫರ್ ಆಗ್ತಾ ಯಾವ ಕರ್ಮ ಕಾರಣ ಅದು ಹೇಳೋದು ತುಂಬ ಕಷ್ಟ ತುಂಬಾ ಕಷ್ಟ ಯಾಕೆ ಅಂದರೆ ಅಷ್ಟು ಅದು ಗಮನವಾಗಿದೆ ಅಂತ ಭಗವಂತನೇ ಒಪ್ಕೊಂಡಿದ್ದಾನೆ ಹೀಗಾಗಿ ಈ ಫಲದ ಅಂಶ ಕರ್ಮದ ಫಲದ ಅಂಶ ನಮ್ಮ ಕೈಯಲ್ಲಂತೂ ಇಲ್ಲೇ ಇಲ್ಲ ಹೀಗಾಗಿ ನಮ್ಮ ಕೈಯಲ್ಲಿ ಇಲ್ಲದೆ ಇರತಕ್ಕಂತಹ ಯಾವ ಒಂದು ಸ್ಥಿತಿ ಅಥವಾ ವಸ್ತು ಇದೆಯೋ ಅದಕ್ಕೆ ನಾವು ಹೆಚ್ಚು ಗಮನ ಕೊಟ್ಟು ಪ್ರಯೋಜನವಿಲ್ಲ ಯಾವಾಗ ನಮ್ಮ ಗಮನ ಹೋಗ್ತದೆಯೋ ಆವಾಗ ನಮ್ಮ ಶಕ್ತಿ ಕೂಡ ಹೋಗ್ತದೆ ಅಲ್ಲಿ ಯಾವಾಗ ನಮ್ಮ ಗಮನ ಹೋಗ್ತದೆಯೋ ಆಗ ನಮ್ಮ ಸಮಯ ಕೂಡ ಅಲ್ಲಿಗೆ ಹೋಗ್ತದೆ ನಾನು ಹಿಂದೆಯೇ ಹೇಳಿದಂತೆ ನಮ್ಮ ಸಮಯ ನಮ್ಮ ಶಕ್ತಿ ಇದೆರಡೂ ಕೂಡ ಅತ್ಯಂತ ಅಮೂಲ್ಯವಾದಂಥ ಒಂದು ಅಂಶ ನಮ್ಮ ಈ ಸಣ್ಣದಾದಂತಹ ಮನುಷ್ಯ ಜೀವನದಲ್ಲಿ ಅತ್ಯಂತ ಅಲ್ಪ ವಯೋಮಿತಿ ಇರತಕ್ಕಂತಹ ಈ ಮನುಷ್ಯ ಜೀವನದಲ್ಲಿ ನೂರು ವರ್ಷ ಬಾಳ್ಲಿ ಆದರೂ ಕೂಡ ಅದು ಅಲ್ಪ ವಯೋಮಿತಿಯೇ ಈ ಅಧ್ಯಾತ್ಮ ಗುರಿ ಅದಕ್ಕೆ ಹೋಲಿಸಿದ್ರೆ ಈ ನಮ್ಮ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಅತ್ಯಂತ ಕಡಿಮೆ ಒಂದು ಕಾಲ ಅಂತಲೇ ಹೇಳಬೇಕಾಗಿದೆ ಆದ್ದರಿಂದ ಈ ಮತ್ತು ಸಮಯ ಈ ಶಕ್ತಿಯನ್ನ ಅದಕ್ಕೆ ಹಾಕುವುದಕ್ಕೆ ಬಿಟ್ಟು ನಾವು ಆ ಕರ್ಮದ ಮೇಲೆ ಹಾಕಿದರೆ केवल कर्मी मैं हाकद नूर के नूर रु नमु तक मनस्स नम दक्षत के मेले हाकद आव कर्मद नमें उतो गे ಅದಕ್ಕಿಂತಲೂ ಹೆಚ್ಚು ಪಟ್ಟು ಸಂತೋಷ ಕೇವಲ ಕರ್ಮ ಮಾಡುವುದರಲ್ಲಿಯೇ ನಿಮಗೆ ಉಂಟಾಗುತ್ತೆ ಸ್ವರ್ಗಕ್ಕಿಂತಲೂ ಅತ್ಯಂತ ಹೆಚ್ಚಿನ ಸುಖ ನಿಮಗಲ್ಲಿ ಉಂಟಾಗುತ್ತೆ ಉದಾಹರಣೆಗೆ ಒಬ್ಬ ಮನುಷ್ಯ ಆತ ಈ ಎಕ್ಸಾಮಿನೇಷನ್ ಒಂದು ಸಣ್ಣ ಉದಾಹರಣೆ ಎಕ್ಸಾಮಿನೇಷನ್ ಬರೆದಿರ್ತಾನೆ ಒಂದು ಎಕ್ಸಾಮಿನೇಷನ್ ಆ ಎಕ್ಸಾಮಿನೇಷನ್ಗೆ ಎಷ್ಟು ಪ್ರಿಪರೇಷನ್ ಮಾಡಿರ್ತಾನೆ ಆತ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಐ ಎ ಎಸ್ ಎಕ್ಸಾಮಿನೇಷನ್ ಆಗಿರ್ಬೋದು ಎಷ್ಟು ಪ್ರಿಪರೇಷನ್ ಮಾಡಿರ್ತಾನೆ ಅಂದರೆ ಎಷ್ಟು ಜ್ಞಾನವನ್ನ ಆತ ಕೇವಲ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಿಂದ ಆತ ದುಡಿದಿರ್ತಾನೆ ಹಗಲು ರಾತ್ರಿ ವರ್ಷಾನ್ಗಟ್ಟಲೆ ಅಂತ ಆತ ಎಕ್ಸಾಮಿನೇಷನ್ ಆ ಪೇಪರ್ ಅನ್ನ ನೋಡಿದ ತಕ್ಷಣ ಅತ್ಯಂತ ಸಂತೋಷವಾಗುತ್ತೆ ಎಲ್ಲ ಉತ್ತರಗಳನ್ನ ಎಷ್ಟು ಆ ಸಂತೋಷದಿಂದ ಮಾಡ್ತಾನೆ ಅಂತ ಹೇಳಿದ್ರೆ ಆ ಆನಂದ ಇದೆಯಲ್ಲ ಆ ಎಕ್ಸಾಮಿನೇಷನ್ ಬರೆಯುವಾಗ ಇರತಕ್ಕಂಥ ಆ ಆನಂದ ಅದು ಆಮೇಲೆ ಅವನಿಗೆ ನಿಜವಾಗಿಯೂ ಕೂಡ ಅವನಿಗೆ ಟಾಪ್ ರ್ಯಾಂಕ್ ಅವನಿಗೆ ಸಿಕ್ಕಿದ್ರು ಕೂಡ ಆ ಆನಂದ ಏನೂ ಅಲ್ಲ ಅದನ್ನು ನೀವೇ ನೋಡ್ಬೋದು ಮಾಡಿ ನೋಡ್ಬೋದು ಇದು ಒಂದು ಸಣ್ಣ ಉದಾಹರಣೆ ಅಷ್ಟೆ ಯಾವುದೇ ಕೆಲಸ ತೆಗೆದುಕೊಳ್ಳಿ ಈಗ ಉದಾಹರಣೆಗೆ ಹೆಂಗಸರ ಕೆಲಸ ಅಡುಗೆ ಮಾಡತಕ್ಕಂಥದ್ದು ಅಥವಾ ಮನೆ ಒರೆಸಿ ಗುಡಿಸ್ತಕ್ಕಂಥದ್ದು ನಾನು ಎಷ್ಟೋ ಅದು ನನಗೆ ಅದು ಸ್ಟ್ರೈಕ್ ಆಗುತ್ತೆ ಯಾಕೆ ಅಂದ್ರೆ ಒಂದೋ ಯಾರೂ ಗಮನಿಸೋದಿಲ್ಲ ಯಾರೂ ಭೇಷ್ ಅನ್ನೋದಿಲ್ಲ ಯಾರೂ ಕೂಡ ಅದಕ್ಕೆ ಉಡುಗೊರೆಯನ್ನು ಕೊಡೋದಿಲ್ಲ ಆದರೆ ಅಂತಹ ಕೆಲಸದಿಂದ ನೀವು ಸಂಪೂರ್ಣವಾಗಿ ನಿಮ್ಮನ್ನ ತೊಡಗಿಸಿಕೊಂಡಾಗ ಆ ಕೆಲಸವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನು ಮಾಡ್ದಾಗ ಅದಕ್ಕೆ ಏನೇನು ಕೊಡಬೇಕು ಆ ಅಂಶಗಳನ್ನೆಲ್ಲ ಪೂರೈಸ್ದಾಗ ಆಗ ಯಾವ ಸಂತೋಷವಾಗುತ್ತೋ ಆವಾಗ ಇದ್ದಕ್ಕಿದ್ದ ಹಾಗೆ ಯಾರು ಬಂದು ಆಹಾ ಇದು ಎಷ್ಟು ಚೆನ್ನಾಗಿದೆ ಅನ್ನುವಂತಹ ಯಾವ ಒಂದು ಕಾಂಪ್ಲಿಮೆಂಟ್ ಇದೆಯೋ ಆ ಕಾಂಪ್ಲಿಮೆಂಟ್ಗಿಂತಲೂ ಹೆಚ್ಚು ಸಿಹಿಯಾಗಿ ನಿಮ್ಮ ಆ ಪರಿಶ್ರಮ ಆ ನೀವು ನೀವು ಮನಸ್ಸು ಯಾವುದಕ್ಕೆ ಹಾಕಿರ್ತೀರೆಯೋ ಅದು ಕೊಟ್ಟೇ ಕೊಡಬೇಕು ಅದು ಕೊಟ್ಟೇ ಕೊಡಬೇಕು ಯಾಕೆ ಅಂದರೆ ಅದರ ಆ ಒಂದು ಪ್ರಕೃತಿಯ ಒಂದು ನಿಯಮ ಅಂತಕ್ಕಂಥದ್ದೇ ಆಗಿದೆ ಆ ನಿಯಮವನ್ನೇ ಇಲ್ಲಿ ಸನ್ ಇಲ್ಲಿ ಸೂಚ್ಯವಾಗಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಕರ್ಮಣಿ ಏವ ಅಧಿಕಾರತಿ ನಿನ್ನ ನಿನ್ನ ಸ್ವಧರ್ಮದಲ್ಲಿ ಅದನ್ನು ನಾನು ಯಾವಾಗಲೂ ಓದ್ತಾ ಇರ್ತೇನೆ ನಿನ್ನ ನಿನ್ನ ಸ್ವಧರ್ಮದಲ್ಲಿ ನನ್ನ ಸ್ವಧರ್ಮ ಅಲ್ಲದೆ ಇರೋದಕ್ಕೆ ನಾನು ಕೈ ಹಾಕಿದ್ರೆ ಅಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲ ನೀವು ಟೆಸ್ಟ್ ಮಾಡಿ ನೋಡು ಆಗೋಲ್ಲ ನನಗೆ ಯಾವುದು ನಾನು ಯಾವ ಕೆಲಸದಲ್ಲಿ ನಾನು ನುರಿತಿದ್ದೇನೆಯೋ ಯಾವ ಕೆಲಸ ನನಗೆ ಸ್ವಭಾವ ಸಹಜವಾಗಿ ಬಂದಿದೆಯೋ ಅಂತಹ ಕೆಲಸದಲ್ಲಿ ನಾನು ನಾನು ಸಂಪೂರ್ಣವಾಗಿ ನನ್ನನ್ನು ತೊಡಗಿಸ್ಕೊಳ್ತೇನೆ ಯೋಗದ ಸೀಕ್ರೆಟ್ ಅದೇ ಯೋಗದ ಸೀಕ್ರೆಟ್ ಅದೇ ನಿಮಗೆ ಸಿಗ್ತಾ ಇರ್ತಕ್ಕಂತಹ ಯಾವ ಸಂತೋಷ ಇದೆಯೋ ವಿತೌಟ್ ಕಾಂಪ್ಲಿಮೆಂಟ್ಸ್ ಆ ಸಂತೋಷ ಉಂಟಾಗಿರ್ತಕ್ಕಂಥದ್ದು ನಿಮ್ಮ ಯೋಗ ಪ್ರಕ್ರಿಯೆಯಿಂದ ಇದು ಸೀಕ್ರೆಟ್ ಯೋಗ ಪ್ರಕ್ರಿಯನ್ನು ಅಂತಹ ಈ ಯೋಗ ಪ್ರಕ್ರಿಯೆಯ ಭೂಮಿಕೆಯನ್ನ ಇಲ್ಲಿ ತಯಾರು ಮಾಡ್ತಾ ಇದ್ದೇನೆ ಕೃಷ್ಣ ಈ ಒಂದು ಮಂತ್ರದಿಂದ ಮಾ ಕರ್ಮ ಫಲ ಹೇತು ಭೂ ಮಾತೆ ಸಂಗ ಅಷ್ಟು ಅಕರ್ಮಣಿ ಅನ್ನುವಲ್ಲಿ ಹೇಳಿದೆ ನಿಮಗೆ ಕರ್ಮ ಮಾಡುವುದರಲ್ಲಿ ಅಂದರೆ ಕರ್ಮದ ಪ್ರೊಸೆಸ್ ಅಂತ ಯಾವುದಿರುತ್ತೋ ಅದರಲ್ಲೂ ಕೂಡ ನಾನು ಮಾಡ್ತಾ ಇದ್ದೇನೆ ಅನ್ನುವಂತಹ ಒಂದು ಭಾವನೆ ಸ್ಟ್ಯಾಂಪ್ ನಾನು ಅಂತಕ್ಕಂಥ ಒಂದು ಸ್ಟ್ಯಾಂಪ್ ಅದು ಮತ್ತೆ ಕರ್ಮ ಫಲ ಹೇತು ಕರ್ಮ ಫಲದಲ್ಲೂ ಕೂಡ ನನಗೆ ಕರ್ಮಫಲ ಉಂಟಾಗಬೇಕು ಅನ್ನುವಂತಹ ಒಂದು ಸ್ಟ್ಯಾಂಪ್ ಇದೆರಡೂ ಕೂಡ ನೀನು ಮಾಡಬೇಡ ಇದೆರಡೂ ಕೂಡ ಯೋಗಕ್ಕೆ ಬಾಧಕ ಇದೆರಡೂ ಕೂಡ ಕರ್ಮದಲ್ಲಿ ನಿನ್ನ ಯಾವ ಒಂದು ಇದಿದೆಯೋ ನನ್ನತನ ಅಂತಕ್ಕಂಥದ್ದು ಅದು ಕರ್ಮಫಲದಲ್ಲಿ ಆಸಕ್ತಿ ಅಂದ್ರೆ ಅಲ್ಲೂ ಕೂಡ ನನ್ನತನ ನನಗೆ ಕರ್ಮಫಲ ಬೇಕು ಅಂತಕ್ಕಂತಹ ಇದು ಇದೆರಡೂ ಕೂಡ ನಿನಗೆ ಆ ಕರ್ಮವನ್ನ ಯೋಗದೃಷ್ಟಿಯಿಂದ ಮಾಡಲಿಕ್ಕೆ ಬಾಧಕಗಳು ಆದ್ದರಿಂದಲೇ ಇಲ್ಲಿ ಮಾ ಅಂತ ನೆಗೆಟಿವ್ ಹಾಕ್ತಾ ಇದ್ದಾನೆ ಭಗವಂತ ಅದರಲ್ಲಿ ನಿನಗೆ ಆಸಕ್ತಿ ಇಲ್ಲದೆ ಇರಲಿ ಹಾಗಿದ್ರೆ ಸುಮ್ಮನೆ ಹಿಗ್ ಕೂತ್ಕೊಳ್ತೇನೆ ಅಂದ್ರೂ ಕೂಡ ಇದೇ ಸೂಕ್ಷ್ಮವನ್ನು ನಾನು ಹೇಳಿದೆ ನೀವು ಸುಮ್ಮನೆ ಕೂಡ ಕೂತ್ಕೊಂಡ್ರು ಕೂಡ ಯೌಗಿಕವಾಗಿ ಕೂತ್ಕೊಳ್ಬೇಕು ಸಂಘದಿಂದ ಕೂತ್ಕೊಳ್ಬಾರ್ದು ಯಾಕೆ ಅಂದ್ರೆ ನಾನು ಮಾಡಲ್ಲ ಆ ಕೆಲಸ ಅಂದ್ರೆ ನಿಮಗೊಂದು ಅದರಲ್ಲಿ ಸಂಘ ಇದೆ ಏನ್ ಸಂಘ ಇದೆ ನನಗೆ ಆ ಕೆಲಸದಲ್ಲಿ ದ್ವೇಷವಿದೆ ಅಂತ ದ್ವೇಷವು ಸಂಘವೇ ನನಗೆ ಆ ಕೆಲಸ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾ ಮಾಡಲ್ಲ ಒಂದು ನನಗೆ ಆ ಕೆಲಸ ಮಾಡಿದರೆ ಯಾರೂ ಕೂಡ ಬೆಂದು ತಟ್ಟೋಲ್ಲ ಅದಕ್ಕೋಸ್ಕರ ನಾ ಮಾಡಲ್ಲ ಎರಡು ಕಾರಣ ಬೇರೆ ಆಯಿತು ಕರ್ಮ ಮಾಡದೇ ಇರೋದಕ್ಕೆ ಕಾರಣ ಬೇರೆ ಆಯಿತು ಯೋಗ ಆಗಲಿಲ್ಲ ಯೋಗ ಆಗಲಿಲ್ವೋ ಆ ಸಂತೋಷ ಆ ಆನಂದ ನಿಮ್ಗೆ ಸಿಗೋದಿಲ್ಲ ಆನಂದದಿಂದ ವಂಚಿತರಾಗ್ತೀರಿ ಹಾಗಾಗಬಾರ್ದು ಕೊನೆಗೆ ಕರ್ಮ ಮಾಡದೇ ಹೋದರೆ ಅಜ್ಞಾನ ಹೋಗಲ್ಲ ಅಜ್ಞಾನ ಇನ್ನೂ ದೃಢವಾಗಿರುತ್ತೆ ಯಾಕೆ ಅಂದ್ರೆ ಅಲ್ಲಿ ಸಂಘ ಇದೆಯಲ್ಲ ನಾನು ಕೆಲಸ ಮಾಡ್ತಾ ಇಲ್ಲ ಅನ್ನುವುದು ಸೂಕ್ಷ್ಮವಾಗಿ ತಲೆ ಕೂತ್ಕೊಂಡಿದೆ ನಾನು ಯಾವ ಕೆಲಸ ಮಾಡ್ತಾ ಇಲ್ಲ ಅಂತ ಯೋಗಿ ಹೇಳುವುದಕ್ಕೂ ಕೆಲಸ ಮಾಡ್ತಾ ಇದ್ರು ಕೂಡ ನಾನು ಯಾವ ಕೆಲಸ ಮಾಡ್ತಾ ಇಲ್ಲ ಕೇವಲ ಗುಣ ವರ್ತಂತೆ ಗುಣಗಳು ಮಾತ್ರ ಗುಣದಲ್ಲಿ ವರ್ತಿಸ್ತಾ ಇದೆ ಅನ್ನೋದಕ್ಕೂ ನೀವು ಹಿಂ ಕೂತ್ಕೊಂಡು ಸೋಂಬೇರಿತನದಿಂದ ನಾನು ಯಾವ ಕೆಲಸವೂ ಮಾಡಲ್ಲ ಅನ್ನೋದಕ್ಕೂ ಮೇರು ಪರ್ವತಕ್ಕೂ ಸಾಸಿವೆ ಕಾಳಿಗೂ ಯಾವ ಒಂದು ಅಂತರ ಇದೆಯೋ ಆ ಅಂತರ ಇಲ್ಲ ನೋಡೋದಕ್ಕೆ ಎರಡು ಒಂದೇ ರೀತಿಯಲ್ಲಿ ಕಾಣಿಸುತ್ತೆ ಪರವಾಗಿಲ್ಲ ಇವನು ಹೋಗಿ ಸುಮ್ಮನೆ ಕೂತ್ಕೊಂಡಿದ್ದಾನೆ ಅಂತ ಒಂದು ನಾಲ್ಕು ದಿವಸ ಊಟಕ್ಕೆ ಹಾಕದೇ ಇದ್ರೆ ಮಾರು ದಿವಸ ಓಡ್ ಬರ್ತಾವೆ ದುಡಿಯೋದಕ್ಕೆ ಅದಾಗೋದಿಲ್ಲ ಆ ಸಂಘವನ್ನು ಬಿಡಬೇಕು ಅಕರ್ಮದಲ್ಲೂ ಕೂಡ ಸಂಘವನ್ನು ಬಿಡಬೇಕು ನಾನು ಮಾಡ್ತಾ ಇಲ್ಲ ಅನ್ನುವಂತಹ ಯಾವ ಕ್ರಿಯೆ ಇದೆಯೋ ಅಲ್ಲಿ ಕೂಡ ನಾನು ಅನ್ನೋದು ಬರಬಾರ್ದು ಇದು ಸೂಕ್ಷ್ಮ ಆ ನಾನು ಅನ್ನುವಂತಹ ಯಾವ ಒಂದು ಅಂಶ ಇದೆಯೋ ಅದು ಬರ್ದೇ ಇರುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಯೋಗ ಮಾಡಬೇಕು ಅದನ್ನ ನಾನು ಹೇಳ್ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಆದ್ರಿಂದಲೇ ಅರ್ಜುನ ಧನಂಜಯ ನೀನು ಆ ಬ್ರಹ್ಮಜ್ಞಾನ ಅಂತಕ್ಕಂತಹ ಧನವನ್ನ ಆಗಲೇ ಜಯಿಸಿದ್ಯಾ ಅಂತ ಅವನಿಗೆ ಒಂದು ಪ್ರೋತ್ಸಾಹವನ್ನು ಪ್ರೋತ್ಸಾಹದ ಪೆಟ್ಟನ್ನು ಹಿಂದುಗಡೆ ಕೊಡ್ತಾ ಅದಕ್ಕೋಸ್ಕರ ಧನಂಜಯ ಅನ್ನುವಂತಹ ಶಬ್ದವನ್ನು ಗಳಿಸ್ತಾ ಯೋಗದಿಂದ ಇದ್ದು ಯೋಗದಲ್ಲಿ ಇದ್ದು ನೀನು ಎಲ್ಲ ಕರ್ಮಗಳನ್ನು ಮಾಡು ಕೇವಲ ಯುದ್ಧ ಮಾತ್ರ ಅಲ್ಲ ಯುದ್ಧ ಆದಮೇಲೆ ರಾಜ್ಯಭಾರ ಮಾಡಬೇಕಲ್ಲ ಭೋಗಿಸ್ಬೇಕಲ್ಲ ಸಂಸಾರ ನಡೆಸ್ಬೇಕಲ್ಲ ಆಗಲೂ ಕೂಡ ಯೋಗದಲ್ಲಿದ್ದೇ ಅದನ್ನು ಮಾಡು ಕೇವಲ ಯುದ್ಧ ಮಾತ್ರ ಅಲ್ಲ ನನಗೆ ಇಷ್ಟವಿರುವ ಕರ್ಮ ಮಾತ್ರ ಯೋಗದಲ್ಲಿ ಮಾಡುವುದಲ್ಲ ನನಗೆ ಇಷ್ಟವಿಲ್ಲದೆ ಇರುವಂತಹ ಕರ್ಮದಲ್ಲೂ ಯೋಗವನ್ನು ಯೋಗದಲ್ಲೇ ಮಾಡಬಹುದು ನೋಡಿ ಇದು ಸೂಕ್ಷ್ಮ ಯಾಕೆಂದ್ರೆ ಈ ನಮ್ಮ ಮನಸ್ಸು ಅಂತಕ್ಕಂಥದ್ದು ಯಾವಾಗಲೂ ಕೂಡ ಇದರಲ್ಲೇ ಹೊಯ್ದಾಟ ಆಗ್ತಾ ಇರುತ್ತೆ ನನಗಿದಿಷ್ಟ ನನಗಿದು ಇಷ್ಟ ಅಲ್ಲ ಅದೇ ನಮಗೆ ಬಂಧಕ ನಮ್ಮನ್ನು ಬಂಧಿಸ್ತಕ್ಕಂಥದ್ದೇ ಕೆಲಸದಲ್ಲಿ ಬಂಧಿಸ್ತಕ್ಕಂಥದ್ದು ಎರಡು ಮಾಡಿದರೂ ಬಂಧಿಸ್ತಕ್ಕಂಥ ಆ ಕೆಲಸವನ್ನು ಮಾಡಿದರೂ ಬಂಧಿಸ್ತದೆ ಆ ಕೆಲಸ ಮಾಡದೆ ಹೋದರೂ ಬಂಧಿಸ್ತದೆ ನೋಡಿ ಆದ್ರಿಂದಲೇ ಯೋಗದಲ್ಲಿ ಮಾಡಬೇಕು ಯೋಗದಲ್ಲಿ ಮಾಡಿದರೆ ಆಗ ಯಾಂತ್ರಿಕವಾಗಿ ಆಗುವುದಿಲ್ಲ ಕೆಲಸ ಯಾಂತ್ರಿಕವಾಗಿ ಆಗುವುದಿಲ್ಲ ಯಾಂತ್ರಿಕವಾಗಿ ಆಗುವುದಂದ್ರೆ ಏನು ಯಂತ್ರದಂತೆ ಮಾಡೋದು ನಾವು ಹೇಗೆ ಯಂತ್ರದಂತೆ ಮಾಡೋದು ಸ್ವಾಮಿ ನಮಗೂ ಫ್ರೀ ವಿಲ್ ಇದೆ ಸ್ವಾಮಿ ನಮಗೂ ಕೂಡ ಸ್ವಾತಂತ್ರ್ಯ ಇಚ್ಛೆ ಇದೆ ಎಲ್ಲಿದೆ ಸ್ವಾತಂತ್ರ್ಯ ಇಚ್ಛೆ ನಿಮ್ಮ ಸ್ವಾತಂತ್ರ್ಯ ಇಚ್ಛೆಯನ್ನು ಸ್ವಲ್ಪ ವಿಶ್ಲೇಷಿಸಿ ನೋಡಿ ಪರಾಮರ್ಶಿಸಿ ನೋಡಿ ನಿಮಗೆ ಹೇಗೆ ಆ ಇಚ್ಛೆ ಬಂತು ನಿಮಗೆ ಹೇಗೆ ಆ ದ್ವೇಷ ಬಂತು ನೀವು ಆ ಇಚ್ಛೆಯಲ್ಲಿ ನೀವು ಆ ದ್ವೇಷದಲ್ಲಿ ಸ್ವಾತಂತ್ರ್ಯ ರೇ ಇದ್ದಿದ್ರೆ ನಿಮಗೆ ಆ ಇಚ್ಛೆ ದ್ವೇಷವೂ ಬರ್ತಾ ಇರಲಿಲ್ಲ ಭಗವಂತನಿಗೆ ಮಾತ್ರ ಅಥವಾ ಆ ಸ್ಥಿತ ಪ್ರಜ್ಞನಿಗೆ ಮಾತ್ರ ನೋಡಿದೀನಿ ಪೀಠಿಗೆ ಬಂತು ನಿಧಾನವಾಗಿ ಅದಕ್ಕೋಸ್ಕರ ಯೋಗದಲ್ಲಿ ನೀನು ಕರ್ಮವನ್ನ ಮಾಡು ಯೋಗದಲ್ಲಿ ನಿನ್ನ ಮನಸ್ಸನ್ನ ನಿಲ್ಲಿಸಿ ಆ ಯೋಗದಲ್ಲಿ ಕರ್ಮವನ್ನು ಮಾಡು ಎಲ್ಲ ಕರ್ಮವನ್ನು ಮಾಡು ಆ ಯೋಗದಲ್ಲಿ ಮಾಡುವುದಂದ್ರೆ ಏನು ಅದನ್ನ ಎರಡನೇ ಪಾದದಲ್ಲಿ ಹೇಳ ಒಂದನೆಯ ಲೈನಿನ ಸಾಲಿನ ಎರಡನೆಯ ಪಾದ ಏನದು ಸಂಗಮತ್ಯ ಸಂಗಮ್ ಸಂಘವನ್ನು ಬಿಟ್ಟು ನಾನು ಮಾಡುತ್ತಿದ್ದೇನೆ ಕರ್ಮವನ್ನು ಅಂತ ಕರ್ಮದ ಸಂಘವನ್ನು ಬಿಟ್ಟು ನನಗೆ ಕರ್ಮ ಫಲ ಬೇಕು ಅಂತ ಫಲ ಸಂಘವನ್ನು ಬಿಟ್ಟು ಇದೆರಡು ಸಂಘವನ್ನು ಬಿಟ್ಟು ನಾನು ಕರ್ಮವನ್ನು ಮಾಡುವುದಿಲ್ಲ ಅನ್ನುವಂತಹ ಮಾಡದೇ ಇರೋ ರೀತಿಯಲ್ಲೂ ಕೂಡ ಸಂಘವನ್ನು ಬಿಟ್ಟರು ಈ ಮೂರು ಸಂಘ ಅಂದರೆ ನಿಸ್ಸಂಗನಾಗಿ ನಿಸ್ಸಂಗನಾಗಿ ಕುರು ಮಾಡು ಮಾಡು ಇಷ್ಟು ಮಾಡಿದಾಗ ಆಗ ನೀನು ಮಾಡೋದಿಲ್ಲ ಇಷ್ಟು ಈ ಸಂಘ ಒಂದು ಇದ್ರೆ ನೀನು ಮಾಡ್ತೀಯ ಸಂಘ ಇಲ್ಲದೆ ಹೋದರೆ ನೀನು ಮಾಡಿದ್ರೂ ಮಾಡಲ್ಲ ಇದೇ ಸಿಗ್ರ ಆವಾಗ ಏನಾಗತ್ತೆ ಅಂದರೆ ಸಿದ್ಧಿ ಅಸಿದ್ಧೋ ಸಿದ್ಧಿ ಹಾಗೂ ಅಸಿದ್ಧಿಗಳಲ್ಲಿ ಲಾಭ ಹಾಗೂ ಅಲಾಭಗಳಲ್ಲಿ ಇಚ್ಛೆ ಹಾಗೂ ದ್ವೇಷಗಳಲ್ಲಿ ಸುಖ ದುಃಖಗಳಲ್ಲಿ ಶೀತ ಉಷ್ಣಗಳಲ್ಲಿ ಇದಿಷ್ಟು ಸೇರಿಸ್ಕೋಬೇಕಲ್ಲ ಸಿದ್ಧಿ ಮತ್ತೆ ಅಸಿದ್ಧಿ ಅಂದರೆ ಎಲ್ಲ ದ್ವಂದ್ವಗಳಲ್ಲಿ ಅಂತ ಅರ್ಥ ಅಂದ್ರೆ ಸಂಸಾರದಲ್ಲಿ ಅಂತ ದ್ವಂದ್ವವೇ ಸಂಸಾರ ಸಂಸಾರವೇ ದ್ವಂದ್ವ ಅಷ್ಟೇ ಇನ್ನೇನಿಲ್ಲ ಸಂಸಾರದಲ್ಲಿ ದ್ವಂದ್ವ ಬಿಟ್ರೆ ನೀವು ಸಂಸಾರವೇ ಅಲ್ಲ ನೀವು ಸಂಸಾರಿಗಳೇ ಅಲ್ಲ ದ್ವಂದ್ವ ಒಂದು ಬಿಟ್ಬಿಡಿ ನೀವು ಸಂಸಾರಿಗಳಲ್ಲ ಸಂಘ ಒಂದು ಬಿಟ್ಬಿಡಿ ನೀವು ಹಾಯಾಗಿರಿ ಎಲ್ಲಿದ್ರು ಹಾಯಾಗಿರಿ ಸಾಧ್ಯವಾದ ಸಂಘವಿದ್ಯ ಅದನ್ನೇ ಇಲ್ಲಿ ಹೇಳ್ತಾರೆ ಅವರು ಅವಾಗ ಏನಾಗುತ್ತೆ ಸಮಭೂತ್ವ ನಿನ್ನ ಮನಸು ನಿನ್ನ ಬುದ್ಧಿ ಅಂತಕ್ಕಂಥದ್ದು ಸಮವಾಗುತ್ತೆ ಸಮ ಅಂದ್ರೆ ಎರಡು ಅರ್ಥ ಇದೆ ಒಂದು ಅರ್ಥ ಏನು ಅಂತ ನಿನ್ನ ಒಂದು ಬುದ್ಧಿ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಅಲುಗಾಡದೆ ಆ ಬ್ರಹ್ಮದಲ್ಲೇ ನಿಂತಿರುತ್ತೆ ಅಂತ ಅರ್ಥ ಎರಡನೆಯದಾಗಿ ನೀನೇ ಬ್ರಹ್ಮವಾಗಿ ಅಂತ ಅರ್ಥ ಸಮ ಅಂದ್ರೆ ಬ್ರಹ್ಮ ಅಂತ ಭಗವಂತನಿಗೆ ವಿಷ್ಣು ಸಹಸ್ರ ಸಮ ಅಂತ ಒಂದು ನಾಮ ಇದೆ ನಾಮಕರಣ ಮಾಡಿದ್ದಾರೆ ಋಷಿಗಳು ಋಷಿಭಿರ್ ಬಹುಬಿರ್ ಗೀತಾನಿ ಛಂದೋ ಬಿರ್ ವಿವಿಧ ಅದನ್ನೇ ಅಲ್ಲಿ ಹೇಳಿದರು ಋಷಿಗಳು ಆ ವಿಷ್ಣುವಿಗೆ ಹೆಸರನ್ನು ಇಡುವಾಗ ಸಮ ಅಂತ ಇಟ್ಟಿದ್ದಾರೆ ಅದು ಯಾಕೆ ಅಂದ್ರೆ ಅವನು ಈ ರೀತಿಯಲ್ಲಂತೆ ಹೀಗಾಗಿ ಆ ಭಗವಂತನಾದಂತಹ ವಿಷ್ಣುವಿನಲ್ಲಿ ಆ ಪರಮಾತ್ಮನಲ್ಲಿ ಏನ್ಮಾಡ್ಬೇಕು ಅವನೇ ಆಗಿ ಅಂತ ಅರ್ಥ ಆ ಪರಮಾತ್ಮನ ಭಾವವನ್ನು ಹೊಂದಿ ಅಂತ ಅರ್ಥ ಈ ಪರಮಾತ್ಮ ಭಾವವನ್ನು ಹೊಂದಿದಾಗ ಪರಮಾತ್ಮನಿಗೆ ಇವನಿಷ್ಟ ಅವನಿಷ್ಟ ಇಲ್ಲ ಇವನು ಬೇಕು ಅವನು ಬೇಡ ಅಂತ ಇಲ್ವೇ ಇಲ್ಲ ಅದು ಯಾಕೆ ಅಂದರೆ ಅವನು ನಿತ್ಯ योगेश्वर ही समूत्व समत्व योग उच्चे पुनः कोफने हाकदा एरन साल पाद अरे इडी मंत्रक पद के मोटमे डफेषन निर्वचन बनुद्ध समत्व योगल टू सम ಮನಸ್ಸಿನ ಬುದ್ಧಿಯ ಯಾವ ಸಮತ್ವವಿದೆಯೋ ಸಿದ್ಧಿ ಅಸಿದ್ಧಿಗಳಲ್ಲಿ ಲಾಭ ಅಲಾಭಗಳಲ್ಲಿ ಸುಖ ದುಃಖಗಳಲ್ಲಿ ಶೀತ ಉಷ್ಣಗಳಲ್ಲಿ ಇರ್ತಕ್ಕಂಥ ಯಾವ ಬುದ್ಧಿಯ ಮನಸಿನ ಸಮತ್ವ ಇದೆಯೋ ಅದೇ ಯೋಗ ಇದನ್ನ ಇಷ್ಟು ಹೇಳಿ ಪುನಃ ಹೇಳ್ತಾ ಇದ್ದಾನೆ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾದ ಧನಂಜಯ ಬುದ್ಧೌ ಶರಣ ಮನ್ವಿಚ್ಛ ಕೃಪಣಾಹ ಫಲಹೇತವಾ ಇಲ್ಲಿ ನಹಿನಿಂದಾ ನ್ಯಾಯ ಬಂತು ಪುನಃ ಏನಿದು ನಹಿನಿಂದ ನಾನಾಗಲಿ ಹೇಳದಂತೆ ಬಯೋದು ಅಂತ ಬಯ್ಯೋದು ಬಯೋದಕ್ಕಲ್ಲ ಇನ್ನೊಂದನ್ನು ಹೊಗಳಕ್ಕೆ ಅಂತ ಅದನ್ನ ನಹಿನಿಂದ ನಹಿನಿಂದಾ ನ್ಯಾಯ ಅಂತ ಕರಿತೇವೆ ಏನಿದು ಅಂದರೆ ಬುದ್ಧಿಯೋಗ ಬುದ್ಧಿಯೋಗದಿಂದ ಬುದ್ಧಿಯೋಗಕ್ಕಿಂತದು ಹೇ ಧನಂಜಯ ಹೇ ಅರ್ಜುನ ಬುದ್ಧಿಯೋಗಕ್ಕಿಂತದ್ದು ಅಂದ್ರೆ ಬುದ್ಧಿಯಲ್ಲಿ ಜ್ಞಾನವನ್ನ ತುಂಬಿಸಿಕೊಂಡು ಆ ಜ್ಞಾನವನ್ನು ತುಂಬಿಸಿಕೊಂಡು ಮಾಡ್ತಕ್ಕಂತಹ ಕರ್ಮಯೋಗಕ್ಕಿಂತಲೂ ಯಾವ ನೀನು ಸಂಘವನ್ನ ಬಿಟ್ಟು ಕರ್ಮಯೋಗವನ್ನು ಮಾಡ್ತೀಯೋ ಆ ಕರ್ಮಯೋಗಕ್ಕಿಂತಲೂ ಸಾಮಾನ್ಯವಾಗಿ ಫಲವನ್ನ ಬಯಸಿ ಹಗಲೆರಡೂ ಮಾಡ್ತಕ್ಕಂತಹ ಯಾವ ಕರ್ಮವಿದೆಯೋ ಅದು ದೂರೇ ಹಿ ಅವರಂ ದೂರೇಣ ಅವರಂ ದೂರೇಣ ಅಂದ್ರೆ ಅತ್ಯಂತ ದೂರದಿಂದ ಅತ್ಯಂತ ಕೀಳು ಅಂತ ಅಂದ್ರೆ ಕಂಪೇರೆ ಮಾಡ್ಬೇಡ ಅದಕ್ಕೆ ಅಂತ ಹೇಳ್ತಾರಲ್ಲ ಏ ಅದ್ರ ಮಾತ ಎತ್ಬಡ ಅದ್ರ ಅದನ್ನ ಹತ್ರಕ್ಕೆ ಸೇರಿಸ್ಬೇಡ ಅಂತ ಹೇಳಲ್ವಾ ಹಾಗೆ ದೂರದಲ್ಲಿ ನಿಲ್ಲಿಸೋದನ್ನ ಅಂತ ಅಂತಹ ಕರ್ಮ ಈ ಸಾಮಾನ್ಯವಾದಂತಹ ಫಲವನ್ನ ಬಯಸಿ ನಾವು ಹಗಲಿರಲು ಮಾಡ್ತೇವಲ್ಲ ಸಂಸಾರಕ್ಕೋಸ್ಕರ ನಮ್ಮ ಒಂದು ಸಣ್ಣ ಬುದ್ಧಿಯನ್ನು ತೀರಿಸಿಕೊಳ್ಳಕ್ಕೋಸ್ಕರ ನಾವು ಯಾವ ಕರ್ಮವನ್ನು ಮಾಡ್ತೇವೆಯೋ ಆ ಕರ್ಮವು ಕರ್ಮಯೋಗಕ್ಕಿಂತಲೂ ಅತ್ಯಂತ ಕೀಳುಮಟ್ಟವಾದಂತಹ ಕರ್ಮಗಳು ಯಾಕೆ ಅಂದರೆ ಇಂತಹ ಕರ್ಮಗಳು ನಮ್ಮನ್ನು ಅಜ್ಞಾನದಲ್ಲಿ ಪುನಃ ಪುನಃ ಬಂಧಿಸ್ತವೆ ಆದರೆ ಬುದ್ಧಿಯೋಗದಿಂದ ಮಾಡ್ತಕ್ಕಂತಹ ಯಾವ ಕರ್ಮಯೋಗ ಉಂಟೋ ಆ ಕರ್ಮಯೋಗವು ನಮ್ಮನ್ನ ದಿನೇ ದಿನೇ ಶುದ್ಧಿಗೊಳಿಸಿ ನಮ್ಮನ್ನು ಬಂದ ಮುಕ್ತರನ್ನಾಗಿ ಮಾಡಿಸ್ತಾರೆ ಹೀಗಾಗಿ ಅದಕ್ಕೂ ಇದಕ್ಕೂ ಹೋಲಿಕೆ ಅಂತದ್ದಪ್ಪ ಅಂತ ಹೇಳ್ತಾ ಇದ್ದಾರೆ ಹೋಲಿಕೆಯೇ ಬೇಡ ನಾನು ಆಗ್ಲೇ ಹೇಳದಂತೆ ಮೇರುವಿಗೂ ಸರ್ಷಪ್ಪಕ್ಕೂ ಅಂದರೆ ಸಾಸಿವೆ ಕಾಳಿಗೂ ಯಾವ ಒಂದು ಅಂತರ ಉಂಟು ಅಂತಹ ಅಂತರ ಕರ್ಮಯೋಗಕ್ಕೂ ಕರ್ಮಕ್ಕೂ ಇರ್ತಕ್ಕಂತಹ ಅಂತರ ಅದಕ್ಕೆ ಅತ್ಯಂತ ಸೂಕ್ಷ್ಮವಾಗಿ ಈ ಕರ್ಮಯೋಗಿ ಯೋಗವನ್ನು ಮಾಡ್ತಾ ಇರ್ತಾನೆ ಕರ್ಮಯೋಗ ಅಂತಕ್ಕಂಥ ಅತ್ಯಂತ ಸೂಕ್ಷ್ಮ ಯಾಕೆ ಅಂದ್ರೆ ಮೇಲ್ನೋಟಕ್ಕೆ ಹೊರಗಡೆ ಇರ್ತಕ್ಕಂಥವನಿಗೆ ಆತ ಮಾಡ್ತಕ್ಕಂಥದ್ದು ಕರ್ಮ ಬುದ್ಧಿಯಲ್ಲಿ ಇವನು ಮಾಡ್ತಕ್ಕಂಥದ್ದು ಕರ್ಮಯೋಗ ಸಾಮಾನ್ಯ ಕರ್ಮ ಅಲ್ಲ ಹೊರಗಿನವರೆಗೆ ಕಾಣಿಸೋದೇನೋ ಇವನು ಕೂಡ ಸಂಸಾರಕ್ಕೋಸ್ಕರ ದುಡಿತಾ ಇದ್ದಾನೆ ಅಂತ ಅಥವಾ ತನ್ನ ಕಾಮವನ್ನು ಪೂರೈಸಿಕೊಳ್ಳಿಕ್ಕೆ ತನ್ನ ಅರ್ಥವನ್ನು ಪೂರೈಸಿಕೊಳ್ಳಿಕ್ಕೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೀಗೆ ಕಾಣೋದು ಆದರೆ ಕರ್ಮಯೋಗಿ ಆದ ಬುದ್ಧಿಯಲ್ಲಿರ್ತಕ್ಕಂತಹ ಯಾವ ಅಸಂಗ ಅಂತಕ್ಕಂತಹ ಒಂದು ಒಂದು ಗುಣ ಇದೆಯೋ ಅಸಂಗ ಅಸಂಗ ಅಂತಕ್ಕಂಥ ಗುಣ ಯಾವುದಿದೆಯೋ ಅಥವಾ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿದಂತಹ ಶರಣಾಗತ ಆದಂತಹ ಯಾವ ಒಂದು ಗುಣ ಇದೆಯೋ ಆ ಬುದ್ಧಿಯಲ್ಲಿ ಅದು ಇವನಿಗೆ ಮಾತ್ರ ಗೊತ್ತು ಯಾರಿಗೆ ಯಾರ ಕರ್ಮಯೋಗವನ್ನು ಆಚರಿಸ್ತಾ ಇದ್ದಾನೆಯೋ ಕರ್ಮಯೋಗವನ್ನು ಮಾಡ್ತಾ ಇದ್ದಾನೆಯೋ ಅವನಿಗೆ ಮಾತ್ರ ಗೊತ್ತು ಎಷ್ಟೇ ಅವನಿಗೆ ಮಾತ್ರ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಭಕ್ತಿ ಯೋಗ ಅಂದರೆ ಅಪ್ಪ ತಿಮ್ಮಪ್ಪ ಅಂತ ಹೀಗೆ ಇದು ಮಾಡ್ತಾಯಿರೋ ದೂರದಲ್ಲಿ ನೋಡೋರು ಅಪ್ಪ ಏನು ಭಕ್ತಿ ಇವನಿಗೆ ತಿಮ್ಮಪ್ಪನ ಮೇಲೆ ಅಂತ ಆಡ್ಕೊಳ್ಬೋದು ಅಥವಾ ಹೀಗೆ ಧ್ಯಾನ ಕೂತ್ಕೊಂಡ್ಬಿಟ್ರೆ ಅಪ್ಪ ಅಪ್ಪ ಅಪ್ಪ ಏನು ಗಾಢ ಸಮಾಧಿಸ್ನಾಗ್ಬಿಟ್ನಲ್ಲಪ್ಪಾ ಅಂತ ಅವ್ರು ಆಡ್ಕೋಬೋದು ಇದೆಲ್ಲ ಹೊರಗಡೆಯವರಿಗೆ ಸ್ವಲ್ಪ ಸ್ವಲ್ಪ ಆದರೂ ಸ್ವಲ್ಪ ಒಂದು ಗೊತ್ತಾದಾಗಿರುತ್ತೆ ಆದರೆ ಈ ಕರ್ಮಯೋಗ ಅಂತಕ್ಕಂಥದ್ದು ಹಾಗಲ್ಲ ಗೊತ್ತೇ ಆಗಲ್ಲ ಗೊತ್ತಾ ಆದಾಗಿರೋದಿಲ್ಲ ಗೊತ್ತೂ ಆಗಲ್ಲ ಕಷ್ಟ ಅಂತಹ ಯಾಕೆ ಸೂಕ್ಷ್ಮ ಕೊನೆ ಎಷ್ಟ್ರ ಮಟ್ಟಿಗೆ ಅಂದ್ರೆ ಆ ಕರ್ಮಯೋಗಿಯು ಸ್ವಲ್ಪ ದಾರಿ ತಪ್ಪಿದ್ರೆ ಅವನಿಗೂ ಗೊತ್ತಾಗಲ್ಲ ಅವನು ಅನ್ಕೊಂಡಿರ್ತಾನೆ ನಾನು ಕರ್ಮಯೋಗವನ್ನು ಮಾಡ್ತಾ ಇದ್ದೇನೆ ಅಂತ ಕೇಳಿದ್ರೆ ಕರ್ಮಯೋಗ ಅಂತ ಆಮೇಲೆ ನೋಡಿದ್ರೆ ಕರ್ಮ ಕರ್ಮಯೋಗ ತುಂಬಾ ಕಷ್ಟ ಅದು ಅದನ್ನೇ ಶ್ರೀರಾಮಕೃಷ್ಣ ಹೇಳಿದ್ದು ಈ ಕರ್ಮಯೋಗ ಅಂತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಈ ಅಹಂಕಾರ ಅಂತಕ್ಕಂಥದ್ದು ಮುಂದಿನ ಬಾಗ್ಲಿಂದ ಹೋಗುತ್ತೆ ಹಿಂದಿನ ಬಾಗ್ಲಿಂದ ವಾಪಸ್ ಬರುತ್ತೆ ಬಂದುಬಿಡುತ್ತ ಯಾಕೆ ಅಂದ್ರೆ ಅವನು ಹೇಳ್ದೇ ಹೋಗ್ಬೋದು ಮಹಾ ದಾಕ್ಷಿಣ್ಯಕ್ಕೆ ಕಟ್ಟುಬಿದ್ದೋ ಅಥವಾ ಈಗಿನ ಕಾಲದಲ್ಲಿ ಆ ಸಭ್ಯತನ ಅಂತ ಒಂದಿದೆಯಲ್ಲ ಆ ಸಭ್ಯತನವನ್ನ ಮೆರೆದು ಹೇಳ್ದೇ ಇರ್ಬೋದು ಅಯ್ಯೋ ಇದೆಲ್ಲ ಬಿಟ್ಬಿಡಿ ಬಾ ಇದೆಲ್ಲ ಏನು ಇಲ್ಲ ನಮ್ಗ ನಮ್ ಏನು ಕೇಳಿಬೇಡಿ ನಾವೆಲ್ಲ ಮಾಡಿದ್ದು ಎಲ್ಲ ಭಗವಂತ ಮಾಡಿದ್ನು ಅಂತ ಕೊನೆಗೆ ಆ ಕೆಲಸವನ್ನ ಕುರಿತು ಯಾವನಾದ್ರೂ ಹಿಂದಿಂದ ಇವನ್ ಎದುರುಗಡೆನೂ ಅಲ್ಲ ಹಿಂದಿಂದ ಏನೊಂದು ತಿಗಡಿಕೆ ಮಾತನ್ನ ಆಡ್ತಾನೆ ಅಂತ ಇಟ್ಕೋಣ ಇವನು ಕಿವಿಗೆ ಅದು ಬೀಳುತ್ತೆ ಕಿವಿಗೆ ಬಿದ್ದ ತಕ್ಷಣ ಇವನ ಹೃದಯದಲ್ಲಿ ಏನಾಗತ್ತೆ ಅನ್ನೋದೇ ಟೆಸ್ಟ್ ಅದು ಯೋಗವಾಗ್ತಾ ಇತ್ತು ಅಥವಾ ಭೋಗವಾಗ್ತಾ ಇತ್ತು ಟೆಸ್ಟ್ ಅದೇ ಅವನು ಅವನಿಗೆ ಗೊತ್ತಿಲ್ಲ ಇವನನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಇನ್ನೊಂದು ಕೋಣೆಯಲ್ಲಿ ಇದ್ದಾನೆ ಇದ್ದಾನೆ ಈ ಮನುಷ್ಯನಿಗೂ ಯೇಗೋ ಆ ಶಬ್ದ ಬ್ರಹ್ಮ ತಂದ ಹಾಕದ ಆ ವಿಷಯವನ್ನು ತಂದು ಹಾಕದ ಇವನು ಕಿವಿಗೆ ಅವನು ಅವನ ಆಡ್ತಕ್ಕಂತಹ ಮಾತನ್ನ ಇವನು ಕಿವಿಯಿಂದ ಹೋಯ್ತು ಒಳಗೆ ಒಳಗೆ ಹೋಗದಾಗ ಆ ಸಂಘ ಅಂತ ಇತ್ತಲ್ಲ ಒಳಗಡೆ ಸಂಘ ಇವನು ಗೊತ್ತಿಲ್ಲದೆ ಅಂಟ್ಕೊಂಡಿತ್ತದು ಸಂಘ ಆ ಸಂಘದ ಕೆಲಸ ಹಾಗೆ ಅದು ಯಾವಾಗ ಅಂಟುಕೊಳ್ಳೋದೇ ಕೆಲಸ ಆ ಸಂಘ ತಕ್ಷಣ ಏನ್ ಮಾಡ್ತು ಅಥವಾ ರೆಬೆಲ್ ಮಾಡ್ತು ಏನಿದು ನಾನು ಏನು ಒಂದು ಒಂದು ಕವಡೆ ಕಾಸು ಕೂಡ ಅವನ ಹತ್ರ ಕೇಳದೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಯಾವ ಕೀರ್ತಿಗೋಸ್ಕರ ನಾನು ಕೆಲಸ ಮಾಡ್ತಾ ಇಲ್ಲ ಆದರೂ ಕೂಡ ಅವನು ಈ ರೀತಿ ಅಂದುಬಿಟ್ಟಲ್ಲ ಅಂತ ಎಷ್ಟು ಸೂಕ್ಷ್ಮ ನೋಡಿ ಎಷ್ಟು ಸೂಕ್ಷ್ಮ ಹೊಗಳುವುದು ಬೇಡ ತೆಗೊಳ್ಳುವುದು ಅದನ್ನು ಕೂಡ ಆತ ಇದು ಮಾಡ್ತಾನೆ ತೆಗೂಬಾರ್ದು ಅಂತ ಇಲ್ಲಿ ಗೊತ್ತಾಗುತ್ತೆ ಆದ್ದರಿಂದ ಈ ಕರ್ಮಯೋಗ ಅಂತಕ್ಕಂಥದ್ದು ಇದೆಯಲ್ಲ ಅದಕ್ಕೋಸ್ಕರ ಸ್ವಾಮೀಜಿ ಸ್ವಾಮಿ ವಿವೇಕಾನಂದರು ಈ ಕರ್ಮಯೋಗವನ್ನು ಆಧುನಿಕ ಪ್ರಪಂಚಕ್ಕೆ ಅವರು ಇದನ್ನು ಕೊಡ್ತಾರೆ ಈ ಕರ್ಮಯೋಗವನ್ನು ನೋಡಿ ಇದು ಚಾಲೆಂಜ್ ನಿಮಗೆ ಮಾಡಿ ಯಾಕೆ ಅಂದರೆ ಒಂದು ವೇಳೆ ನಮ್ಮ ದೇಶ ಆಗ ಎಂತಹ ಸ್ಥಿತಿಯಲ್ಲಿ ಇತ್ತು ಅಂತೇಳಿದ್ರೆ ತಮಸ್ಸಿನ ಒಂದು ಮೂರ್ತ ರೂಪವನ್ನು ತಾಳಿತ್ತು ತಮಸ್ಸೇ ಮೂರ್ತರೂಪವಾಗಿತ್ತು ಆದರೆ ನೋಡುವುದಕ್ಕೆ ಸತ್ವಶಾಲಿಯಾಗಿ ಕಾಣ್ತಾ ಇತ್ತು ಯಾವಾಗಲೂ ಹಾಗೆಯೇ ಈ ಟೂ ಎಕ್ಸ್ಟ್ರೀಮ್ಸ್ ಇದೆ ಲುಕ್ ಅಲೈಕ್ ಅಂತ ಎರಡು ಎಕ್ಸ್ಟ್ರೀಮ್ಗಳು ನೋಡುವುದಕ್ಕೆ ಒಂದೇ ಥರ ಇರ್ತವೆ ಅತ್ಯಂತ ಘೋರ ತಮಸ್ಸು ಹಾಗೆಯೇ ಈ ಸ್ಥಿತಪ್ರಜ್ಞೆಯ ಲಕ್ಷಣ ಹಾಗೆ ಗೊತ್ತಾಗೋದಿಲ್ಲ ಅದು ಆದರೆ ಯಾವಾಗ ಒಂದು ಒಡದ್ ಗೊತ್ತಾಗುತ್ತೆ ಇದು ಜಾಸ್ತಿ ಸ್ವಲ್ಪ ಕೆದಕದಾಗ ಗೊತ್ತಾಗುತ್ತೆ ಇದು ಸ್ಥಿತಪ್ರಜ್ಞೆಯ ಲಕ್ಷಣವೋ ಹೌದೋ ಅಥವಾ ತಮಸ್ಸಿನ ಲಕ್ಷಣವೋ ಅಂತ ಅದಕ್ಕೋಸ್ಕರ ಸ್ವಾಮೀಜಿ ಒಂದು ವೇಳೆ ಈತ ಕರ್ಮಯೋಗಕ್ಕೋಸ್ಕರ ಪ್ರಯತ್ನ ಪಡಲಿ ಪರವಾಗಿಲ್ಲ ಸ್ವಲ್ಪ ಮಪ್ಯಸೆ ಧರ್ಮಸ್ಯ ತ್ರಾಯತೆ ಮಹತ್ವ ಭಯ ಸ್ವಲ್ಪ ಮಾಡ್ಲಿ ಪರವಾಗಿಲ್ಲ ಫೇಲ್ಯೂರ್ ಆಗ್ತಾನ ಆಗಲಿ ಕರ್ಮ ಭೋಗ ಅಂತೂ ಸಿಗುತ್ತಾ ಅದರಿಂದ ಕೆಲಸ ಆದರೂ ಮಾಡ್ತಾನೆ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಕೊಳ್ತಾನೆ ಆಯಿತು ದೇಶ ಅಭಿವೃದ್ಧಿಯ ಪಕ್ಷದಲ್ಲಿ ನಡೆಯುತ್ತೆ ಅದರಿಂದ ಹಾನಿ ಇಲ್ಲ ಅದನ್ನೇ ವಿನ್ ವಿನ್ ಸಿಚುವೇಶನ್ ಅಂತ ಕರೆಯುತ್ತೆ ಎರಡೂ ಕೂಡ ಕರ್ಮಯೋಗ ಅದು ಅವನ ಆತ್ಮದ ಅಭಿವೃದ್ಧಿಗೆ ಕರ್ಮ ದೇಶದ ಅಭಿವೃದ್ಧಿ ಇದು ಸೀಕ್ರೆಟ್ ಅದಕ್ಕೋಸ್ಕರ ಸ್ವಾಮೀಜಿ ಕರ್ಮಯೋಗಕ್ಕೆ ತುಂಬ ಒಂದು ಒತ್ತನ್ನು ಕೊಡ್ತಾರೆ ಕೃಷ್ಣ ಇಲ್ಲಿ ಹೇಳಿದ್ರೂ ಕೂಡ ಅವನ ಎಲ್ಲ ಯೋಗಗಳನ್ನು ಸುಮ್ಮನೆ ಹಾಗೆ ಮುಟ್ಟಿ ತೇನ್ಸಿ ಬಿಟ್ಬಿಟ್ಟು ಹೊರಟೋಗ್ತಾನೆ ಯಜ್ಞದ ಅಂಶವನ್ನು ಮುಖ್ಯವಾಗಿ ಕೃಷ್ಣ ತಗೊಳ್ತಾನೆ ಯಜ್ಞ ದಾನ ಯಜ್ಞ ತಪಸ್ ಈ ಮೂರನ್ನ ಪದೇ ಪದೇ ಪದೇ ಪದೇ ಅಲ್ಲಿ ಹೇಳ್ತಾ ಹೋಗ್ತಾನೆ ಇಡೀ ಭಗವದ್ಗೀತೆಯಲ್ಲಿ ಸ್ವಾಮಿ ವಿವೇಕಾನಂದರು ಕರ್ಮಯೋಗವನ್ನು ಮುಖ್ಯವಾಗಿ ತೆಗೆದುಕೊಂಡು ಎಲ್ಲಕ್ಕಿಂತ ಮುಖ್ಯವಾಗಿ ಹೈಲೈಟ್ ಮಾಡ್ತಾ ಹೋಗ್ತಾರೆ ಯಾಕೆಂದ್ರೆ ಭಕ್ತಿಯೋಗದಲ್ಲಿ ಅವನು ಬೇರೆಯವರು ಮೋಸ ಮಾಡಬಹುದು ತನ್ನ ತಾನೇ ಮೋಸ ಮಾಡಬಹುದು ಜ್ಞಾನಯೋಗದಲ್ಲೂ ಕೂಡ ಆತ ಎಲ್ಲೋ ದಾರಿ ತಪ್ಪಿ ನಾಸ್ತಿಕನಾಗಿ ಹೊರಟು ಕೊನೆಗೆ ಎಲ್ಲೂ ಇಲ್ಲದೆ ಹೋಗ್ಬೋದು ಯಾಕಂದರೆ ಜ್ಞಾನಯೋಗ ಅಂತ ಹೇಳಿದ್ರೆ ಹಾಗೆ ಎಲ್ಲವನ್ನೂ ಪ್ರಶ್ನೆ ಮಾಡ್ಬೇಕು ಅವನು ಯಾವ್ದು ಬಿಡುವಾಗಿಲ್ಲ ನಮ್ಮ ವಿಜ್ಞಾನಿಗಳ ಜ್ಞಾನಯೋಗಗಳನ್ನು ನಾವು ತಿಳ್ಕೊಳ್ಬೇಕಾಗಿಲ್ಲ ಎಲ್ಲವನ್ನು ಅಣು ಅಂತ ಹೇಳಿದವರು ತಮ್ಮ ಫ್ಯಾಮಿಲಿಯನ್ನು ಅಣು ಅಂತ ಹೇಳ್ಬಿಡ್ಲಿ ಹೇಳಲ್ವಲ್ಲ ಹಾಗೆ ತಮ್ಮ ಫ್ಯಾಮಿಲಿ ಮಾತ್ರ ಬೇಕು ಅಟ್ಯಾಚ್ ಆಗಿರ್ತಾರೆ ಬೇರೆಲ್ಲವನ್ನು ಕೂಡ ಅಣು ಅಂತ ಹೇಳ್ತಾನೆ ಎಲ್ಲ ಕೂಡ ಮಾಲಿಕ್ಯೂಲ್ಸ್ನ ಮಾಡಿರೋದು ಎಲ್ಲ ಅಣು ಅಂತ ಹೇಳ್ತಾನ ಆದರೆ ಹೆಂಡತಿ ಮಕ್ಕಳನ್ನು ಹೇಳ್ಬೇಡಿ ಅಣು ಅಂತ ಅವಾಗ ಇರೋದು ಅವನ ನಿಜವಾದ ಒಂದು ಆ ಜ್ಞಾನ ಯೋಗದ ಛಾತಿ ಅಂದರೆ ಅವಾಗ ಇರೋದು ಅಲ್ಲಿ ತನಕ ಅಥವಾ ಹೋಗ್ಬೇಕು ಎಲ್ಲವನ್ನು ನೆಗೆಕ್ಟ್ ಮಾಡ್ಕೊಂಡು ಹಾಗೆ ಮಾಡ್ಬೇಕಂದ್ರೆ ವೆರಿ ಸ್ಟ್ರಾಂಗ್ ವಿಲ್ ಪವರ್ ಬೇಕು ಹಾಗೆ ಆ ವೈರಾಗ್ಯ ಅಂತಕ್ಕದ್ದು ಅತ್ಯಂತ ಪ್ರಖರವಾಗಿರ್ಬೇಕು ಇದೆರಡು ಇಲ್ಲದೆ ಹೋದರೆ ದಾರಿ ತಪ್ಪ ಜ್ಞಾನಯೋಗ ಕೊನೆಗೆ ಧ್ಯಾನ ಯೋಗದಲ್ಲೂ ಕೂಡ ಧ್ಯಾನ ಯೋಗದಲ್ಲಿ ಸರಿಯಾದಂತಹ ಮಾರ್ಗದರ್ಶನ ಇಲ್ಲದೆ ಹೋದರೆ ಅಲ್ಲಾಗ್ತಕ್ಕಂತಹ ಕೆಲವೊಂದು ಚಿತ್ತ ವಿಭ್ರಮೆಯಿಂದ ಅದನ್ನೇ ಅದರಲ್ಲೇ ಮುಳುಗಿ ಹೋಗ್ಬಿಡ್ತಾನೆ ದಾರಿ ತಪ್ಪು ಚಿತ್ತ ವಿಭ್ರಮೆಗಳು ಯಾಕೆಂದ್ರೆ ಆ ಮೈಂಡಿಗೆ ಆ ಬ್ರೈನಿಗೆ ಧ್ಯಾನ ಮಾಡಬೇಕಾದ್ರೆ ಪುಷ್ಟಿಕರವಾಗಿ ಇರಬೇಕು ಅತ್ಯಂತ ಸಾತ್ವಿಕವಾಗಿ ಇರಬೇಕು ಆ ಸಾತ್ವಿಕತೆ ಇಲ್ಲದೆ ಹೋದರೆ ಆ ತಾಮಸ ಹಾಗೂ ರಾಜಸಿಕ ವೃತ್ತಿಯಿಂದ ಆತ ಗಂಟೆಗಟ್ಟರೆ ಅತ್ಯಂತ ಬಲಯುತವಾಗಿ ಅದಕ್ಕೆ ಬಲವನ್ನು ಕೊಡ್ತಾ ಆತ ಧ್ಯಾನವನ್ನು ಮಾಡಿದ್ದೇ ಆದರೆ ಯಾಕೆ ನಮ್ಮ ಸ್ವಾಮಿ ವಿರಜಾನಂದ್ರಿಗೆ ಆ ರೀತಿ ಒಮ್ಮೆ ಅವ್ರಿಗೆ ಶ್ರೀಮಾತೆ ಶಾರದಾ ದೇವಿಯವರ ಒಂದು ಆದರ್ಶದಿಂದ ಶಾರದೇವಿಯವರು ಹೇಳ್ತಿದ್ರಲ್ಲ ಒಂದು ಲಕ್ಷ ಜಪವನ್ನು ನಾನು ಮಾಡ್ತಾ ಇದ್ದೆ ದಕ್ಷಿಣೇಶ್ವರಲ್ಲಿದ್ದಾಗ ಅಷ್ಟು ಕೆಲಸದ ಮಧ್ಯೆ ಅಂತ ಇವರು ಕೂಡ ತಪಸ್ಸಿಗೆ ಇವರು ಕೂಡ ಅತ್ಯಂತ ಇದರಿಂದ ಜಪವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಎಷ್ಟು ಜಪ ಭಯಂಕರ ಜಪ ಜಪ ಜಪ ಹಾಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಅವರಿಗೆ ಇದು ಬಿಸಿ ಆಗ್ಲಿಕ್ಕೆ ಶುರುವಾಯಿತು ಬ್ರೈನ್ ಅಂತಕ್ಕಂಥದ್ದು ಬಿಸಿ ಆಗ್ಲಿಕ್ಕೆ ಶುರುವಾಯಿತು ಈ ಆಧ್ಯಾತ್ಮಿಕ ಜೀವಿಗೆ ಬ್ರೈನ್ ಬಿಸಿ ಆಗಬಾರದು ತಣ್ಣಿಗಿರಬೇಕು ದೇಹ ಬಿಸಿಯಾಗಬಾರ್ದು ತಣ್ಣಿಗಿರಬೇಕು ಇದೆರಡೂ ಕೂಡ ತಣ್ಣಿಗಿದ್ರೇ ಆತ ಸಾಧನೆಯಲ್ಲಿ ಇನ್ನೂ ಹೆಚ್ಚಾಗಿ ಸ್ಟಾಮಿನಾ ಮುಂದುವರಿಸಿಕೊಳ್ತ ಹೋಗ್ತಾನೆ ಇಲ್ಲೇ ಹೋದ್ರೆ ಅದು ಯಾವ ರೀತಿಯಲ್ಲಿ ಈ ಹಿಗ್ಗಿದಂತಹ ಕಬ್ಬಣ ಯಾವ ರೀತಿಯಲ್ಲಿ ಬೆಂಡ್ ಆಗತ್ತೆ ಹೇಳಕ್ಕಾಗಲ್ಲ ಹೇಗೆ ಅದು ಇದಾಗತ್ತೆ ಹೇಳೋಕ್ಕಾಗಲ್ಲ ಅದು ಏನೇನು ಆ ವಾತಾವರಣದಲ್ಲಿತ್ತು ಎಲ್ಲವನ್ನೂ ಅದು ರಿಸೀವ್ ಮಾಡಬೇಡ ತಕ್ಷಣ ಅಂತಹ ಬಿಸಿಯಾದಂತಹ ಬ್ರೈನ್ ಅದು ತಂಪಾಗಿರ್ಬೇಕು ತಕ್ಷಣ ನಾನು ಯಾಕೋ ಸುಮಾರು ದಿನದಿಂದ ತಲೆನೋವು ಬರ್ತಾ ಇದೆ ಅಂತ ಅವರು ಶಾರದ ದೇವಿಯವರತ್ತ ಹೋದಾಗ ಶಾರದ ದೇವಿಯವರು ಕೇಳ್ತಾರೆ ನೀನು ಯಾವ ಪ್ರಕ್ರಿಯೆಯಿಂದ ಏನು ಮಾಡ್ತಾ ಇದೆಯಾ ಅಂತ ಕೇಳಿದಾಗ ನಾನು ಸಹಸ್ರಾರ್ಧದಲ್ಲಿ ಈ ರೀತಿಯಾಗಿ ಧ್ಯಾನವನ್ನು ಮಾಡ್ತಾ ಇದ್ದೇನೆ ಈ ರೀತಿ ಜಪ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಶಾರದೇವಿಯ ಕೃಪೆಯಿಂದ ಅವರಿಗೆ ಆ ತಲೆನೋವು ವಾಸಿಯಾಗತ್ತೆ ಅವರಿಗೆ ವಿಶೇಷವಾದಂತಹ ಸಲಹೆಗಳನ್ನು ನೀಡ್ತಾ ಈ ರೀತಿಯಾಗಿಯೇ ನೀನು ಧ್ಯಾನವನ್ನು ಮಾಡು ಇಷ್ಟೇ ಜಪವನ್ನು ಮಾಡು ಅಂಥೇಳಿ ಅವರಿಗೆ ಸಲಹೆಯನ್ನಿಟ್ಟು ಕಳಿಸ್ತಾರೆ ಇಲ್ಲದೆ ವ್ಯಕ್ತಿ ಹೇಗ್ಬೇಕಾದ್ರೂ ಈ ಆಧ್ಯಾತ್ಮಿಕ ಜೀವನದಲ್ಲಿ ಆತ ಪಥ ಭ್ರಷ್ಟನಾಗಲಿಕ್ಕೆ ಸಾಧ್ಯವಿದೆ ಹಾನಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ ಯಾಕೆಂದ್ರೆ ಇದು ಕೆಲವೊಂದು ಹಂತದಲ್ಲಿ ನಮ್ಮ ಕೈ ಬಿಟ್ಟು ಹೋಗುವಂತ ಸಾಧ್ಯತೆಯೂ ಇದೆ ಸಾಧ್ಯತೆಯೂ ಆದರೆ ಈ ಕರ್ಮಯೋಗದಲ್ಲಿ ಇರತಕ್ಕಂತಹ ಒಂದು ವೈಶಿಷ್ಟ್ಯ ಏನು ಒಂದು ವೇಳೆ ಆತ ಕರ್ಮಯೋಗವನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂದ್ರೂ ಕೂಡ ಬಿಟ್ಟುಬಿಟ್ರೂ ಕೂಡ ಯಾರಿಗೂ ಹೊರಗಡೆ ಇದ್ದರೂ ಗೊತ್ತಾಗುದಿಲ್ಲ ಅವನು ಕರ್ಮಯೋಗ ಮಾಡ್ತಾ ಇದನ್ನು ಯಾಕಂದ್ರೆ ಅವನು ಕರ್ಮಯೋಗ ಮಾಡ್ತಾ ಇರೋರು ಹಿಂಗ ಗೊತ್ತಾಗುದನ್ ಕರ್ಮಯೋಗ ಮಾಡದೆ ಹೋದ್ರೂ ಕೂಡ ಏನ್ ನಷ್ಟ ಇಲ್ಲ ಅವರೇನು ಬಯ್ಯೋದಿಲ್ಲ ಹೋಗ್ಲಿ ಪಾಪ ಅವನಿಗೂ ಒಳ್ಳೇದು ದೇಶಕ್ಕೂ ಒಳ್ಳೇದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆ ಕರ್ಮಯೋಗಕ್ಕೆ ತುಂಬಾ ಜೋರು ನೀಡಿತು ಅದನ್ನೇ ಇಲ್ಲಿ ಹೇಳ್ತಾ ಕೃಷ್ಣ ಹೇಳ್ತಾನೆ ಈ ಕರ್ಮಯೋಗ ಮಾಡಲಿಕ್ಕೆ ಬೇಕಾದಂತಹ ಮುಖ್ಯವಾದಂತಹ ಲಕ್ಷಣ ಎರಡನೆಯ ಸಾಲಿನ ಮೊದಲನೇ ಪಾದದಲ್ಲಿ ಬುದ್ಧವ ಶರಣ ಮನ್ಯ ಬುದ್ಧಿಯಲ್ಲಿ ನೀನು ಭಗವಂತನ ಶರಣವನ್ನು ಅಥವಾ ಅವನಿಗೆ ಶರಣಾಗತಿಯನ್ನು ಹೊದ್ದು ಬುದ್ಧಿ ಅಂತಕ್ಕಂಥದ್ದು ಯಾವಾಗಲೂ ಕೂಡ ನಾನು ಮಾಡಿದೆ ಅಂತಕ್ಕಂತಹ ಒಂದು ಸ್ಟ್ಯಾಂಪ್ ಹಾಕ್ತಕ್ಕಂತಹ ಕೆಲಸ ಬುದ್ಧಿ ಅಂತಹ ಬುದ್ಧಿಗೆ ಆ ಬುದ್ಧಿಯಲ್ಲಿ ಭಗವಂತ ಬಂದು ಕೂತಾಗ ಆಗ ಮಾಡ್ತಕ್ಕಂತಹ ಕೆಲಸವೆಲ್ಲ ಭಗವತ್ ಪ್ರೇರಿತವಾದಂತಹ ಕೆಲಸವಾಗಿದೆ ಬುದ್ಧಿಯಲ್ಲೇ ಭಗವಂತನನ್ನು ಕೂಡಿಸಿ ಭಗವಂತನಲ್ಲಿ ಶರಣವನ್ನು ಅಥವಾ ಅವನಲ್ಲಿ ಶರಣಾಗತಿಯನ್ನ ಹೊತ್ತಿದಾಗ ಬುದ್ಧಿಯಲ್ಲಿ ಆಗ ಮಾಡ್ತಕ್ಕಂತಹ ಯಾವ ಯಾವ ಕೆಲಸಗಳಿದೆಯೋ ಭಕ್ತಿಯೋಗಿಯೇ ಆಗಲಿ ಈಗ ಭಕ್ತಿಯೋಗಿ ಕೂಡ ಅವನು ಮಾಡ್ತಕ್ಕಂತಹ ಕರ್ಮಯೋಗ ಹೇಗಪ್ಪ ಆಗತ್ತೆ ಅಂತ ಹೇಳಿದ್ರೆ ಅವನು ತನಗೋಸ್ಕರ ಅಡಿಗೆ ಮಾಡೋದಿಲ್ಲ ತನಗೋಸ್ಕರ ಸಂಸಾರ ನಡೆಸೋದಿಲ್ಲ ಭಕ್ತಿಯೋಗಿ ಅವನ ಸಂಸಾರ ಭಗವಂತನ ಸಂಸಾರ ಅವನು ಮಾಡ್ತಕ್ಕಂತಹ ಕೆಲಸ ಭಗವಂತನ ಕೆಲಸ ಆ ಕೆಲಸದಿಂದ ಬರ್ತಕ್ಕಂತಹ ಫಲ ತನ್ನ ಭಗವತ್ ಸಂಸಾರಕ್ಕೆ ಯಾವ ತೋಷಣೆಯನ್ನು ತುಷ್ಟಿಯನ್ನು ನೀಡಬೇಕೋ ಅದಕ್ಕೋಸ್ಕರ ಇರ್ತಕ್ಕಂಥ ಆದಾಯ ಅವನು ವೆಚ್ಚ ಮಾಡ್ತಕ್ಕಂಥದ್ದು ಕೂಡ ಭಗವತ್ ಸಂಬಂಧಿಯಾದಂತಹ ವೆಚ್ಚ ಹೀಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಆ ಭಕ್ತಿಯೋಗಿ ಆ ರೀತಿಯ ಕರ್ಮಯೋಗವನ್ನು ಅವನಸರಿಸ್ತಾನೆ ಆದರೆ ನಿಜವಾದಂತಹ ಕರ್ಮಯೋಗಿ ಯಾವ ರೀತಿಯಲ್ಲಿ ಮಾಡ್ತಾನೆ ಅಂತ ಆ ಕೇವಲ ಬುದ್ಧಿಯಲ್ಲಿ ಶರಣಾಗತನಾಗಿ ಏನಿದು ಬುದ್ಧಿಯಲ್ಲಿ ಶರಣಾಗತನಾಗಿ ಅಂತ ಹೇಳಿದ್ರೆ ಬುದ್ಧಿ ಮತ್ತು ಮನಸ್ಸು ಅಂತಕ್ಕಂಥದ್ದು ಎರಡಿದೆ ಎರಡೂ ಅತ್ಯಂತ ಪವರ್ಫುಲ್ ನಮ್ಮಲ್ಲಿ ಅತ್ಯಂತ ಹೆಚ್ಚು ಜನಕ್ಕೆ ಮನಸ್ಸೇ ಪವರ್ಫುಲ್ ಮನಸ್ಸೇ ಪವರ್ಫುಲ್ ಆದರೆ ನಿಜವಾದ ಬುದ್ಧಿಯ ಪವರ್ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಆದರೆ ಈ ಮನಸ್ಸು ಅಂತಕ್ಕಂಥದ್ದು ಕೆಟ್ಟ ಮಂತ್ರಿ ಅದ್ ನಮಗೆ ಗೊತ್ತಿಲ್ಲ ಒಬ್ಬ ರಾಜ ಕೆಟ್ಟ ಮಂತ್ರಿಯ ಕೈಯಲ್ಲಿ ಬಿದ್ದರೆ ಅವನ ಕತೆ ಏನು ಅನ್ನೋದು ನಾವು ಸಾಕ್ಷಾತ್ತಾಗಿ ಚರಿತ್ರೆಯಲ್ಲಿ ನೋಡಿದ್ದೇವೆ ಈ ಸಂಕಲ್ಪ ಹಾಗೂ ವಿಕಲ್ಪ ಹಗಲೆರಡೂ ಮಾಡ್ತಕ್ಕಂತಹ ಈ ಕೆಟ್ಟ ಮಂತ್ರಿ ಅವನು ಹೇಳಿದಂತೆ ಕೇಳ್ತಕ್ಕಂತಹ ನಾವು ಬುದ್ಧಿ ಯಾವ ರೀತಿಯಲ್ಲಿ ಕೇಳಬೇಕೋ ಆ ರೀತಿಯಲ್ಲಿ ನಾವು ಕೇಳ್ತಾ ಇಲ್ಲ ಇಂತಹ ಸ್ಥಿತಿಯಲ್ಲಿ ನಮಗೂ ಪಶುವಿಗೂ ಯಾವ ವ್ಯತ್ಯಾಸ ಇದೆ ಆದ್ರೆ ನಿಜವಾಗಿ ಯಾರು ಮನಸ್ಸನ್ನ ಬುದ್ಧಿಯ ಕೈಯಲ್ಲಿ ಕೊಡ್ತಾನೆಯೋ ಮನಸ್ಸಿನ ಪ್ರತಿಯೊಂದು ಕಾಮವನ್ನೂ ಕೂಡ ಪ್ರತಿಯೊಂದು ಬಯಕೆಯನ್ನೂ ಕೂಡ ಅದಕ್ಕೆ ಶ್ರಮಿಸುವುದಕ್ಕಿಂತ ಮುಂಚೆ ಬುದ್ಧಿಯ ಒಪೀನಿಯನ್ ಅನ್ನ ಪಡ್ಕೊಳ್ತಾನೆಯೋ ಬುದ್ಧಿ ಹೇಳಿದಂತೆ ಇದು ಬೇಕೋ ಬೇಡವೋ ಇದು ನನ್ನ ಯೋಗ ಜೀವನಕ್ಕೆ ಬೇಕೋ ಬೇಡವೋ ಯೋಗ ಜೀವನಕ್ಕೆ ಬೇಕಾದ್ರೆ ತೆಗೆದುಕೊಳ್ಳೋಣ ಬೇಡದೆ ಹೋದ್ರೆ ಎಷ್ಟು ಮೋಹಕವಾಗಿ ಮುದ್ದಾಗಿ ಕಾಣಿಸಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ತೆಗೆದು ಹೋಗಿ ಫಿಲ್ಟರ್ ಮಾಡಿಲ್ಟರ್ ಮಾಡುವ ಕೆಲಸ ಯಾವುದು ಅಂದ್ರೆ ಬುದ್ಧಿ ಜಂತಹ ಆ ಬುದ್ಧಿಯಲ್ಲಿ ಯಾವಾಗ ಇವನು ಸಂಪೂರ್ಣ ಭರವಸೆಯನ್ನು ಇಟ್ಟು ಬುದ್ಧಿಯ ಬುದ್ಧಿಗೆ ಆಧಿಪತ್ಯವನ್ನು ಕೊಡ್ತಾನೆಯೋ ಆಗ ಬುದ್ಧಿಯಲ್ಲಿ ಶರಣಾಗತನಾದಂತೆ ಲೆಕ್ಕ ಕರ್ಮಯೋಗಿ ಆ ಬುದ್ಧಿಯಲ್ಲಿ ಶರಣಾಗತನಾಗುವುದು ಕರ್ಮಯೋಗಿ ಅಂತ ಹೇಳಿದ್ರೆ ಹೀಗೆ ಭಕ್ತಿಯೋಗಿಗೆ ನಾನು ಆಗ್ಲೇ ಹೇಳಿದಂತೆ ಆತನ ಬುದ್ಧಿಯಲ್ಲಿ ಭಗವಂತ ಯಾವಾಗಲೂ ಇದ್ದಾನೆ ಆದ್ದರಿಂದ ಆ ಭಗವತ್ ಪ್ರೇರಿತವಾಗಿಯೇ ಆತ ಕೆಲಸವನ್ನ ಸಂಸಾರವನ್ನು ನಡೆಸ್ತಾ ಕೂತಿರ್ತಾನೆ ಆದ್ರಿಂದ ಅವೂ ಕೂಡ ಅಲ್ಲಿ ಕರ್ಮಯೋಗ ಆಗುತ್ತೆ ಇನ್ನು ಈ ಜ್ಞಾನಯೋಗಿಗೆ ಅವನು ಬುದ್ಧಿಯಲ್ಲಿ ಆಗಲೇ ಸತ್ಯ ಯಾವುದು ಅನ್ನೋದ್ರ ವಿಮರ್ಶೆ ನಡೀತಾ ಇರುತ್ತೆ ಆ ಸತ್ಯ ಯಾವುದು ಅನ್ನುವಂತಹ ಈ ವಿಮರ್ಶೆ ನಡೆದಂತೆ ಆ ಬುದ್ಧಿಯಲ್ಲಿ ಜ್ಞಾನ ಅಂತಕ್ಕಂತಹ ನವನೀತವನ್ನ ಆದ ಒಮ್ಮೆ ಇಟ್ಕೊಂಡ ಮೇಲೆ ಅವನಿಗೆ ಬೇರೆ ಯಾವ ಕೆಲಸದಿಂದ ಆಗ್ಬೇಕಾಗಿರೋದು ಹೋಗಬೇಕಾಗಿರೋದು ಏನೂ ಇಲ್ಲ ಹಾಗಿದ್ರೆ ಕೆಲಸ ಹೇಗೆ ನಡೆಯುತ್ತೆ ಸಂಸಾರ ಹೇಗೆ ನಡೆಯುತ್ತೆ ಅಂದರೆ ಪ್ರಕೃತಿಗತವ ಹಾಗೇ ನಡೆಯುತ್ತೆ ನಿಜವಾಗೂ ಸಂಸಾರ ನಡಿಬೇಕು ಅಂದರೆ ಆ ಬುದ್ಧಿ ಪ್ರಯತ್ನ ಬೇಕಾಗಿಲ್ಲ ನಿಮ್ಮ ಪ್ರಯತ್ನವೇ ಬೇಕಾಗಿಲ್ಲ ನಿಮ್ಮ ಪ್ರಯತ್ನ ಇಲ್ಲದೆಯೇ ಆ ಪ್ರಕೃತಿಯ ಶಕ್ತಿಯಿಂದ ನಡೀತಾ ಇದೆ ಅದು ಗೊತ್ತಾಗಬೇಕಾದ್ರೆ ಅತ್ಯಂತ ವಿಶ್ಲೇಷಣೆ ಆಗುತ್ತೆ ನಿಮಗೆ ನಾವು ಅದಕ್ಕೆ ಹೇಳಿದ್ವಿ ನಾವು ತಿಳ್ಕೊಂಡಿರೋದು ನಾವು ಸಂಸಾರವನ್ನು ನಡೆಸ್ತಾ ಇದ್ದೇವೆ ನಾವಿಲ್ಲದೆ ಹೋದರೆ ಸಂಸಾರ ಸಾಗೋದು ಹೇಗೆ ಅಂತ ಈ ನೀವು ಅಂದ್ರೆ ಯಾರೋ ನಿಮ್ ಸಂಸಾರ ಅನ್ನೋದೇನು ಅದು ಸ್ವಲ್ಪ ಆಲೋಚನೆ ಮಾಡಿ ನೋಡಿ ನಿಮ್ ಜನರಲ್ಲಿ ಒಬ್ಬ ಇಲ್ಲದೆ ಹೋದ್ರ ಸಂಸಾರ ಅದು ಸ್ಟಾಪ್ ಆಗಿಬಿಡುತ್ತಾ ಅದೇನು ಸ್ಟಾಪ್ ಆಗಲ್ಲ ಕೆಲಸ ನಡೆಯಲಿಲ್ಲ ಕೆಲಸ ತಂದಿನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇರುತ್ತೆ ಅದಕ್ಕೆ ನಿಮ್ಮ ಅಗತ್ಯ ಬೇಕಾಗಿಲ್ಲ ನಿಮ್ಮ ಒಂದು ನಾನು ಮಾಡಿದೆ ಅನ್ನುವಂತಹ ಒಂದು ಸ್ಟ್ಯಾಂಪ್ ಅದಕ್ಕೆ ಬೇಕಾಗಿಲ್ಲ ಅದು ನಾನು ಮಾಡಿದೆ ಅನ್ನುವಂತ ಸ್ಟ್ಯಾಂಪ್ ಇಲ್ದೇನೆ ಅದು ಮಾಡ್ಕೊಂಡು ಹೋಗ್ತಾ ಇದೆ ಹಗಲಿರು ಹಾಗಿದ್ರೆ ಇದು ಎಕ್ಸ್ಟ್ರಾ ಎಲ್ಲಿಂದ ಬಂತು ಯಾಕೆ ಬಂತು ಅದು ನಿಮ್ ನೀವೇ ಪ್ರಶ್ನೆ ಕೇಳ್ಕೊಳ್ಬೇಕು ನಾನು ಹೇಳೋದಲ್ಲ ಉತ್ತರ ಯಾಕೆಂದ್ರೆ ಆ ಉತ್ತರದಲ್ಲೇ ನಿಮ್ ಸಿದ್ಧಿ ಇರು ನಿಮ್ಮ ಸಿದ್ಧಿ ಇರ್ತಕ್ಕಂಥದ್ದು ಆ ಉತ್ತರದಲ್ಲೇ ಇದೆ ಅದು ಪ್ರತಿಯೊಬ್ಬನು ಕೂಡ ಆ ಉತ್ತರವನ್ನು ಅವನೇ ಕಂಡ್ಕೊಳ್ಳಬೇಕೇ ಹೊರತು ನಾನು ಕೂತ್ಕೊಂಡು ಗಂಟೆ ಗಟ್ಟಲೆ ಲೆಕ್ಚರ್ ಹೊಡೆದ್ರು ಕೂಡ ಅದು ನಿಮ್ಮ ಉತ್ತರ ಆಗಲ್ಲ ನಿಮಗೆ ಅದು ಯಾವುದು ಪ್ರಯೋಜನ ಆಗಲ್ಲ ಏನು ಪ್ರಯೋಜನ ಅದು ನಿಮ್ಮಿಂದಲೇ ಅದು ಬರಬೇಕು ವಾಪಸ್ ಇಲ್ಲಿಂದ ಕೇವಲ ಸಜೆಷನ್ ಕೊಡ್ಬೋದು ಸಜೆಷನ್ಸ್ ಸಜೆಷನ್ಸ್ ಆ ಸಜೆಷನ್ ಬಳಸ್ಕೊಂಡು ನಿಮ್ಮಲ್ಲಿ ಒಳಗಡೆ ಆಲೋಚನೆ ನಡೀತಾ ಹೋಗ್ಬೇಕು ವಿಚಾರ ನಡೀಬೇಕು ಕೇವಲ ಸುಮುನೆ ಆಲೋಚನೆಯಲ್ಲ ಅದು ಇದು ಏನದು ಕಪೋಲ ಕಲ್ಪಿತವಾದಂತಹ ಈ ಗಾಳಿಯಲ್ಲಿ ಗೋಬುರ ಕಟ್ಟುವಂತಹ ಆಲೋಚನೆಯಲ್ಲ ಆ ಆಲೋಚನೆ ನಿಂತಾಗ ವಿಚಾರ ಶುರುವಾಗುತ್ತೆ ವಿಚಾರ ಅಂದ್ರೆ ಅಷ್ಟು ಪ್ರಖರವಾದಂತಹ ವಿಚಾರ ಅದಕ್ಕೆ ಮೊದಲು ಬುದ್ಧಿಯನ್ನು ತೀಕ್ಷ್ಣಗೊಳಿಸಬೇಕಾಗತ್ತೆ ಜ್ಞಾನಿಯೋಗಿಗೆ ಬೇರೆ ಯಾವುದೋ ಕಾಟಾಚಾರದ ಆಲೋಚನೆಗಳು ಬಂದರೆ ಆಗದಿಲ್ಲ ಅವನು ಬುದ್ಧಿ ಅಂತಕ್ಕಂಥದ್ದು ಕೇವಲ ಸತ್ಯ ಯಾವುದು ಅಸತ್ಯ ಯಾವುದು ನಿತ್ಯ ಯಾವುದು ಸತ್ಯ ಯಾವುದು ಇದೇ ಆಲೋಚನೆ ನಡೆಸ್ತಾ ನನ್ನ ಆಧ್ಯಾತ್ಮಿಕ ಜೀವನಕ್ಕೆ ಯಾವ್ದು ಸಹಾಯ ಮಾಡುತ್ತೆ ಯಾವ್ದು ಸಹಾಯ ಮಾಡುತ್ತೆ ಅಷ್ಟೇ ಆಲೋಚನೆ ಬೇರೆ ಕಾಡು ಆಲೋಚನೆ ಬಂದರೆ ಕೇಳಿ ಅವನ ಮನಸ್ಸಿನಲ್ಲಿ ಇಂತಹ ಮನಸ್ಸು ಅತ್ಯಂತ ಹರಿತವಾದಂತಹ ಮನಸ್ಸು ಖಡ್ಗಕ್ಕಿಂತ ಹರಿತವಾದಂತಹ ಮನಸ್ಸು ಅಂತಹ ಮನಸ್ಸಿದ್ರೆ ಅಂತಹ ಬುದ್ಧಿ ಇದ್ರೆ ಜ್ಞಾನಯೋಗಿ ಆಗ್ಲಿಕ್ಕೆ ಯೋಗ್ಯತೆ ಧ್ಯಾನಯೋಗಿ ಆ ಧ್ಯಾನಯೋಗಿಯ ಬುದ್ಧಿಯಲ್ಲಿ ಶರಣವನ್ನು ಇಚ್ಛಾಂದ್ರೆ ಏನು ಎಲ್ಲ ವೃತ್ತಿಗಳು ಕೂಡ ಕೇವಲ ಯಾವ ಅವನ ಒಂದು ಇದರಲ್ಲಿದೆಯೋ ಅವನ ಯಾವ ಒಂದು ಧ್ಯಾನವನ್ನು ತೆಗೆದುಕೊಂಡಿದ್ದ ವಿಷಯ ವಸ್ತು ಯಾವುದೇ ಆಗಿರಲಿ ಆ ಪರಮಾತ್ಮ ವಸ್ತು ಆ ಪರಮಾತ್ಮನ ವಸ್ತುವಿನ ಎಡೆಗೆ ಅವನ ಎಲ್ಲ ಚಿತ್ತ ವೃತ್ತಿಗಳೂ ಎಡಬಿಡದೆ ಏಕಾಗ್ರವಾಗಿ ಇತ್ತು ಅಂತ ಹೇಳಿದ್ರೆ ಅದೇ ಬುದ್ಧಿಯಲ್ಲಿ ಶರಣ ಬುದ್ಧಿಯಲ್ಲಿ ಶರಣಾಗತ್ತೆ ಇಷ್ಟನ್ನ ಮಾಡಿದರೆ ಆಗ ಅವನಿಗೆ ಆಯಾ ಯೋಗ ಜ್ಞಾನಯೋಗ ಆಗಲಿ ಭಕ್ತಿಯೋಗ ಆಗಲಿ ರಾಜಯೋಗ ಆಗಲಿ ಕರ್ಮಯೋಗ ಆಗಲಿ ಅದು ಸಿದ್ಧಿಸ್ತದೆ ನಂತರ ಪುನಃ ನಿಂದೆ ಶುರುವಾಯಿತು ಏನದು ಕೃಪಣಾಹ ಫಲಹೇತವ ಯಾರು ಫಲಕ್ಕೋಸ್ಕರ ಪ್ರಯತ್ನ ಪಡುತ್ತಾರೆಯೋ ನನಗದು ಬೇಕು ನನಗಿದ್ ಬೇಕು ನನಗೆ ಮತ್ತೊಂದು ಬೇಕು ನನಗೆ ಇನ್ನೊಂದು ಬೇಕು ಅಂತ ಹೇಳುವರು ಅತ್ಯಂತ ಕೃಪಣರು ಅಂದ್ರೆ ಅಲ್ಪ ಬುದ್ಧಿ ಉಳ್ಳವರು ಅಂತ ಅರ್ಥ ಯಾಕೆ ಅಲ್ಪ ಬುದ್ಧಿಯುಳ್ಳವರು ಅಂತ ಹೇಳಿದ್ರೆ ನಾನು ಈ ಕರ್ಮದ ಮೂಲಕ ಈ ಕರ್ಮಯೋಗದ ಮೂಲಕ ಅತ್ಯಂತ ಅಮೂಲ್ಯವಾದಂತಹ ನನ್ನನ್ನೇ ಕೊಡಲಿಕ್ಕೆ ತಯಾರಾಗಿದ್ದಾಗ ಈ ಮನುಷ್ಯರು ಹುಲು ಮಾನವರು ತಮ್ಮ ಈ ಸಾಮಾನ್ಯ ಬುದ್ಧಿಯಿಂದ ಅತ್ಯಂತ ನೀಚವಾದದ್ದನ್ನ ಬೇಗ ಕ್ಷಯ ಹೊಂದುವಂಥದ್ದನ್ನ ಪರಿಣಾಮದಲ್ಲಿ ದುಃಖವನ್ನು ಕೊಡ್ತಕ್ಕಂಥದ್ದನ್ನೇ ಬಯಸ್ತಾ ಇದ್ದಾರಲ್ಲ ಅಂತ ಈ ಒಂದು ದುಃಖದಿಂದ ಭಗವಂತ ಆಡಿದಂತಹ ನಿಂದೆಯ ಮಾತುಗಳು ಅಂದ್ರೆ ಗುರಿಯಾಗಿ ನಾನೇ ಇರುವಾಗ ಅಮೂಲ್ಯವಾದಂತಹ ಅಮೋಘವಾದಂತಹ ನಾನೇ ಇರಬೇಕಾದ್ರೆ ನನ್ನನ್ನ ಕಾಣದೆ ಇವರು ಸಾಮಾನ್ಯವಾದಂತಹ ಈ ಸ್ವರ್ಗ ಇತ್ಯಾದಿಗಳನ್ನ ಬಯಸ್ತಾ ಇದ್ದಾರಲ್ಲ ಪುತ್ರ ಇತ್ಯಾದಿಗಳನ್ನ ಬಯಸ್ತಾ ಇದ್ದಾರಲ್ಲ ಅಂತ ದುಃಖದಿಂದ ಹೇಳ್ತಕ್ಕಂತಹ ಈ ಹಿಂದೆಯ ಮಾತನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ ಪುನಃ ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇದ್ದಾನೆ ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ ಯೋಗಾಯುಜಸ್ವ ಯೋಗ ಕರ್ಮಸು ಕೌಶಲಂ ಈ ಒಂದು ಮಂತ್ರದಲ್ಲಿ ಯೋಗದ ಎರಡನೆಯ ಅಥವಾ ಡೆಫಿನೇಷನ್ ಬಂತು ಈಗಾಗಲೇ ಮೊದಲನೆಯ ಡೆಫೆನೇಷನ್ ನಿರ್ವಚನ ನೋಡಿದವು ಏನದು ಸಮತ್ವಂ ಯೋಗ ಉಚ್ಚತೆ ಅನ್ನುವಂಥ ನಿರ್ವಚನ ಯೋಗಕ್ಕೆ ಇರಬೇಕಾದಂತಹ ಒಂದು ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ಮೈಲ್ ಸ್ಟೋನ್ ಅಂತ ಕರಿತೇವೆ ಹೇಗಪ್ಪ ಅಂದರೆ ಒಬ್ಬನಿಗೆ ಒಂದು ಊರಿಗೆ ಹೋಗಬೇಕು ಅಂತ ಇಷ್ಟ ಆದರೆ ಅವನು ಮೊಟ್ಟ ಮೊದಲನೇ ಬಾರಿಗೆ ಆ ಊರಿಗೆ ಹೋಗ್ತಾ ಇದ್ದಾನೆ ಆ ಒಂದು ಊರಿನಲ್ಲಿ ಇರ್ತಕ್ಕಂತಹ ಒಬ್ಬನ ಮನೆಗೆ ಹೋಗ್ತಾ ಇದ್ದಾನೆ ಆದ್ರೆ ಆಗಲೇ ಒಬ್ಬರು ಆ ಮನೆಗೆ ಹೋಗಿದ್ದಾರೆ ಆ ಊರಿಗೆ ಹೋಗಿದ್ದಾರೆ ಅವರು ಹೇಳ್ತಾರೆ ನೋಡಪ್ಪ ನೀನು ಆ ಊರಿಗೆ ಹೋಗಬೇಕಾದ್ರೆ ಇದೂ ಮಾರ್ಗಗಳು ಈ ದಾರಿಯಲ್ಲಿ ಇದಿದೆಲ್ಲ ಸಿಕ್ಕಿದ್ರೆ ನಿನಗೆ ಆ ಸರಿಯಾದ ದಾರಿಯಲ್ಲಿ ನೀನು ಹೋಗ್ತಾ ಇದ್ಯಾ ಅಂತ ಪುನಃ ಆ ಊರಿಗೆ ಹೋದ್ಮೇಲೆ ಆ ಮನೆ ಹೇಗೆ ಹುಡುಕ್ಬೇಕು ಅಂತ ಹೇಳಿದ್ರೆ ಆ ಮನೆ ಮುಂದೆ ಒಂದು ಕೊಳ ಇರುತ್ತೆ ಆ ಕೊಳದ ಪಕ್ಕದಲ್ಲಿ ಮಾವಿನ ಮರ ಇರುತ್ತೆ ಇದಿದ್ರೆ ಆ ಮಾವಿನ ಮರದ ಮುಂದೆನೇ ಒಂದು ಸಣ್ಣ ಗುಡಿ ಇದೆ ಆ ಗುಡಿ ಹಿಂದೆ ಅವ್ರ ಮನೆ ಇತ್ತು ಇದು ಮೈಲ್ ಸ್ಟೋನ್ ಅವನು ಅದನ್ನು ಹುಡ್ಕೊಂಡು ಹೋಗಿ ಅಲ್ಲಿ ಸಿಕ್ಕದಾಗ ಹಾ ಸಿಕ್ತು ಹಾಗೆ ಇಲ್ಲಿ ಸಮತ್ವ ಅಂತಕ್ಕಂಥದ್ದು ಯೋಗವನ್ನು ಉಂಡಂತಹ ನಮಗೆ ನಮ್ಮ ಮನಸ್ಸಿನಲ್ಲಿ ಸಮತ್ವ ಇದ್ರೆ ಆಗ ನಮಗೆ ಯೋಗ ಬಂದಿದೆ ಅಂತ ಅರ್ಥ ಹೊರಗಡೆಯವರು ಹೇಳೋದಲ್ಲ ಸರ್ಟಿಫಿಕೇಟ್ ಕೊಡೋದಲ್ಲ he ಹಿ ಹ್ಯಾಸ್ ಅಟೆಂಡ್ ಯೋಗ ಇನ್ ಸಿಕ್ಸ್ ಇಯರ್ಸ್ ಅಂತ ಯಾವ ಸರ್ಟಿಫಿಕೇಟು ಹೊರಗಡೆವರು ಕೊಡಲಿಕ್ಕೆ ಸಾಧ್ಯವೂ ಇಲ್ಲ ಕೊಟ್ಟರೆ ಯಾವ ಪ್ರಯೋಜನವೂ ಇಲ್ಲ ಇದು ಕೇವಲ ನಮ್ಮ ಒಂದು ಇದಕ್ಕೋಸ್ಕರ ನಾವು ಗುರಿಯನ್ನು ಮುಟ್ಟಿದ್ದೇವಿಯೋ ಇಲ್ವೋ ಅಂತ ತಿಳಿಸ್ಲಿಕ್ಕೆ ಇದು ಲಕ್ಷಣ ಯೋಗದ ಲಕ್ಷಣ ಸಮತ್ವ ಇದ್ದರೆ ನಾವು ಯೋಗವನ್ನು ಹೊಂದಿದ್ದೇವೆ ಅಂತ ಒಂದನೇ ಲಕ್ಷಣವನ್ನು ಹೇಳಿ ಎರಡನೇ ಲಕ್ಷಣ ಇದು ನಮ್ಮ ಕರ್ಮ ಯೋಗದ ಒಂದು ಸ್ಥಿತಿಯಲ್ಲಿ ಯಾವ ರೀತಿ ಇರುತ್ತೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಈ ಎರಡನೆಯ ಈ ಮಂತ್ರದಲ್ಲಿ ಬುದ್ಧಿಯುಕ್ತ ಯಾವಾಗ ಸಮತ್ವ ಬುದ್ಧಿಯಿಂದ ಎಲ್ಲವನ್ನು ಸಮವಾಗಿ ಸ್ವೀಕರಿಸುವಂತಹ ಆ ಜ್ಞಾನವನ್ನು ಇಟ್ಟುಕೊಂಡು ಆ ಜ್ಞಾನವನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ಸಂಘವನ್ನು ಬಿಟ್ಟು ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾ ಉಭೇ ಸುಕೃತ ದುಷ್ಕೃತೆ ಪುಣ್ಯ ಹಾಗೂ ಪಾಪ ಅದೆರಡರ ಆಸೆಯನ್ನು ಬಿಟ್ಟು ಇದು ಮಾಡಿದರೆ ನನಗೆ ಪುಣ್ಯ ಬರುತ್ತೆ ಇದರಿಂದ ಮಾಡ್ತೇನೆ ಇದು ಮಾಡಿದ್ರೆ ನನಗೆ ಪಾಪ ಉಂಟಾಗತ್ತೆ ಆದ್ರಿಂದ ಮಾಡೋದಿಲ್ಲ ಅನ್ನುವಂತಹ ಯಾವ ವಿಚಾರವಿದೆಯೋ ಆ ವಿಚಾರವನ್ನು ಮಾಡಬೇಡ ಆ ವಿಚಾರವನ್ನು ಮಾಡಿ ಮಾಡಬೇಡ ಯಾಕೆ ಅದೆರಡೂ ಕೂಡ ನೀನು ಬಯಸಿ ಮಾಡಬೇಡ ಬಯಸಿದರೆ ಬರುತ್ತದೆ ನೀನು ಅದಕ್ಕೋಸ್ಕರ ಪ್ರಯತ್ನ ಪಡ್ತೀಯಾ ಆಗ ನಿನಗೆ ಬರುತ್ತೆ ಪುಣ್ಯ ಅಂದ್ರೆ ಪುಣ್ಯ ಬರುತ್ತೆ ಪಾಪ ಅಂದ್ರೆ ಪಾಪ ಬರುತ್ತೆ ಬರ್ಲಿ ಆದ್ರೆ ನೀನ್ ನಷ್ಟ ಸರಿ ಪಾಪ ಬರಬಾರ್ದು ಅನ್ನೋದೇನೋ ಸರಿ ಆದ್ರೆ ನಿನಗೆ ಗೊತ್ತಿಲ್ಲ ಪುಣ್ಯ ಬಂದ್ರೂ ಕೂಡ ಅದು ನಿನ್ನನ್ನು ಬಂಧಿಸ್ತದೆ ಪುಣ್ಯ ಕೂಡ ನಿನ್ನನ್ನು ಬಂಧಿಸಿ ನಿನ್ನ ಸ್ವರ್ಗ ಇತ್ಯಾದಿ ಲೋಕಗಳನ್ನು ಒಯ್ಯುತ್ತೆ ನಿನಗೆ ನಿಜವಾದಂತಹ ಯಾವ ಆನಂದ ನಿನ್ನ ಒಳಗೆ ಬರಬೇಕೋ ಆ ಆ ಆನಂದವನ್ನು ನೀನು ತಂದು ಕೊಡುವುದಿಲ್ಲ ಆದ್ದರಿಂದ ಎರಡನ್ನೂ ಕೂಡ ಸುಕೃತ ಅಂದ್ರೆ ಪುಣ್ಯ ಮತ್ತು ತುಷ್ಕ್ರತ ಪಾಪ ಎರಡಕ್ಕೂ ಕೂಡ ಪ್ರಯತ್ನವನ್ನು ಪಡಬೇಡ ಕೊನೆಯಲ್ಲಿ ಚರಮ ಮಂತ್ರ ಅಂತ ಒಂದು ಬರ್ತದ ಸರ್ವಧರ್ಮ ಪರಿತ್ಯಜ್ಯ ಅನ್ನುವಲ್ಲಿ ಇದಕ್ಕೆ ಮೊಟ್ಟ ಇಲ್ಲಿ ಒಂದು ಸ್ಟ್ಯಾಂಪ್ ಅನ್ನು ಇಲ್ಲಿ ಒತ್ತುತಾ ಇದ್ದಾನೆ ಆಗ್ಲೇ ಅಲ್ಲಿ ಕೊನೆಯಲ್ಲಿ ಯಾವ ಉಪ ಸಂಹಾರ ಆ ಉಪ ಮುಂಚೆ ಉಪಕ್ರಮ ಮಾಡಬೇಕು ಎರಡೂ ಕೂಡ ಟ್ಯಾಲಿ ಆಗಬೇಕು ಭಗವಂತ ಯಾವ ಒಂದು ವಿಷಯವನ್ನು ಎತ್ತುಕೊಂಡು ಶುರು ಮಾಡ್ತಾನೆಯೋ ಆ ವಿಷಯವನ್ನು ಮಧ್ಯ ಮಧ್ಯ ಅಭ್ಯಾಸ ಮಾಡ್ತಾ ಅಂದ್ರೆ ಪುನಃ ಪುನಃ ಹೇಳ್ತಾ ಕೊನೆಯಲ್ಲಿ ಅದನ್ನೇ ಉಪ ಸಂಹಾರ ಮಾಡಿದರೆ ಒಂದು ತತ್ವವನ್ನು ಹೇಳಿದಂತೆ ಆಗುತ್ತೆ ಇಲ್ಲದೆ ಹೋದ್ರೆ ಯಾವುದೋ ಹೇಳ ಕೊರಟ ಮಧ್ಯ ಎಲ್ಲೆಲ್ಲೋ ಹೋದ ಪುನಃ ಕೊನೆಗೆಲ್ಲೋ ಹೋಗಿ ಗುರಿ ಮುಡ್ತ ಕೊನೆಗೂ ಆದ ಏನು ಹೇಳ್ದ ನಮ್ಮ ತಲೆಗೆ ಇಳಿಲೇ ಇಲ್ಲ ಸ್ವಾಮಿ ಅಂತ ಹೇಳಿದ್ರೆ ಉಪದೇಶ ಹೋಯಿತು ಹಾಗಲ್ಲ ಭಗವಂತ ಇಲ್ಲಿ ಯಾವುದನ್ನ ಉಪಕ್ರಮ ಹೇಳಲಿಕ್ಕೆ ಹೊರಟಿದ್ದಾನೆಯೋ ಕೊನೆಯಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನುವಲ್ಲೂ ಕೂಡ ಅದೇ ಒಂದು ಉಪದೇಶದಲ್ಲಿ ಉಪಸಂಹಾರ ಮಾಡ್ತಾನೆ ಅನ್ನೋದನ್ನ ನಾವು ತೋರಿಸ್ಕೊಟ್ಟೆ ಎರಡೂ ಪುಣ್ಯಪಾಪಗಳ ಆಸೆಯನ್ನು ಬಿಟ್ಟು ಸಮತ್ವ ಬುದ್ಧಿಯನ್ನ ಇಟ್ಕೊಂಡು ಯೋಗಾಯ ಯುಜಸ್ವ ಕೇವಲ ಯೋಗಕ್ಕೋಸ್ಕರ ಪ್ರಯತ್ನವನ್ನ ಪಟ್ಟು ನೀನು ಆ ಯೋಗವನ್ನೇ ಮಾಡು ಯೋಗಾಯ ಯೋಜಿಸುವ ಯೋಗಕ್ಕೋಸ್ಕರ ಶ್ರಮಿಸು ಯೋಗಕ್ಕೋಸ್ಕರ ನೀನು ಆ ಪ್ರಯತ್ನವನ್ನು ಪಡು ಕರ್ಮವನ್ನು ಮಾಡು ಹಾಗೆ ಮಾಡಿದರೆ ಏನಾಗುತ್ತೆ ಕರ್ಮದಲ್ಲಿ ಕುಶಲತೆ ಅನ್ನುವಂತಹ ಯೋಗವು ನಿನಗೆ ಸಿದ್ಧಿಸುತ್ತದೆ ಕರ್ಮದಲ್ಲಿ ಕುಶಲತೆ ಅಂದರೆ ಏನು ಅಂತ ಹೇಳಿದ್ರೆ ನೀವು ಮಾಡುವುದನ್ನೆಲ್ಲ ಮಾಡಿದರೂ ಕೂಡ ಆ ಕರ್ಮದಿಂದ ಸಿಕ್ಕೊಳ ಮಾಡುವಂತಹ ನೀವು ಯಾವ ಯಾವ ಕರ್ಮ ಮಾಡ್ತಾ ಹೋಗ್ತೀರಿಯೋ ಹಗಲೆರಡು ದಿನನಿತ್ಯ ಆ ಕರ್ಮದಿಂದ ನೀವು ಈಗ ಯೋಗ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಸಿಕ್ಕಾಕೊಳ್ತಾ ಇದ್ದೀರ್ಯೋ ಅದನ್ನ ಗೊತ್ತಾಗದು ಸಿಕ್ಕಾಕೊಳ್ಳೋದು ಅಂದ್ರೆ ನಿಮ್ಗೆ ಈಗ ಗೊತ್ತಾಗಲ್ಲ ಹಲವಾರು ವರ್ಷ ಆದ್ಮೇಲೆ ಗೊತ್ತಾಗತ್ತೆ ಹಲವಾರು ಜನ್ಮ ಆದ್ಮೇಲೆ ಗೊತ್ತಾಗುತ್ತೆ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಆಲೋಚನೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮ ನಮ್ಮನ್ನ ಪ್ರತಿಯೊಂದು ನಿಮಿಷದಲ್ಲಿಯೂ ಕೂಡ ಬಂಧನದಲ್ಲಿ ಇಡ್ತಾ ಅಂತ ಅತ್ಯಂತ ಸೂಕ್ಷ್ಮ ಅದನ್ನೇ ಸ್ವಾಮೀಜಿ ಕರ್ಮಯೋಗದಲ್ಲಿ ಕರ್ಮ ಅಂಡ್ ಇಟ್ಸ್ ಇಫೆಕ್ಟ್ ಆನ್ ಒನ್ಸ್ ಕ್ಯಾರೆಕ್ಟರ್ ಅನ್ನುವಂತಹ ಉಪನ್ಯಾಸದಲ್ಲಿ ಹೇಳ್ತಾರೆ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಆಲೋಚನೆಯೂ ಕೂಡ ವಿವ್ಯಾ ಅತ್ಯಂತ ಎಚ್ಚರವಾಗಿದೆ ನಾವು ಈಗ ಮಾಡುವಂತಹ ಆಲೋಚನೆ ನಾಳೆ ನಮ್ಮ ಮುಂದೆ ಬಂದು ನರ್ತನ ಮಾಡಲಿದೆ ನಾವು ಈಗ ಮಾಡುವಂತಹ ಕರ್ಮ ಪುನಃ ಅದು ಸಂಸ್ಕಾರ ರೂಪದಲ್ಲಿ ಹೋಗಿ ನಾಳೆ ಮುಂದೆ ಬಂದು ನಮ್ಮ ಆಲೋಚನೆಯ ರೂಪದಲ್ಲಿ ನರ್ತನ ಮಾಡಲಿಕ್ಕಿದೆ ಯಾಕಂದ್ರೆ ಯಾವುದು ಸ್ಥೂಲದಲ್ಲಿ ಆಗುತ್ತದೆಯೋ ಅದು ಸೂಕ್ಷ್ಮದಲ್ಲಿ ಹೋಗಿ ರೆಕಾರ್ಡ್ ಆಗುತ್ತೆ ಚಿತ್ರಗುಪ್ತ ಅದೇ ಚಿತ್ರಗುಪ್ತ ಇನ್ಯಾರಲ್ಲ ಬೇರೆ ಚಿತ್ರಗುಪ್ತ ಬೇಕೇ ಆಗಿಲ್ಲ ಅಷ್ಟು ಸಿಸ್ಟಮೆಟಿಕ್ ವೇ ಇದೆ ಪ್ರಕೃತಿ ಅಂತಕ್ಕಂಥ ಪ್ರತಿಯೊಂದು ಕೂಡ ನೋಡಿ ಮೆಮೊರಿ ಪ್ರತಿಯೊಂದು ಕೂಡ ಯಾವುದೇ ಆಗಲಿ ಆ ಬೀಜದ ರೂಪದಲ್ಲಿ ಇರಲೇಬೇಕು ಆ ಸಂಸ್ಕಾರದ ರೂಪದಲ್ಲಿ ಇರಲೇಬೇಕು ಬಹುಶಃ ಮುಂದೆ ಒಂದು ಅದ್ಭುತವಾದಂತಹ ಒಂದು ಸೈನ್ಸ್ ಬಂದರೂ ಅದು ಏನು ಆಶ್ಚರ್ಯವಿಲ್ಲ ಈಗ ಆಗಿದ್ದಂತಹ ಹಿಸ್ಟ್ರಿ ಯಾವುದಿದೆಯೋ ಅದು ಪ್ರತಿಯೊಂದು ಕೂಡ ಪ್ರಕೃತಿಯಲ್ಲಿ ಇದೆ ಅದನ್ನು ಪುನಃ ನೋಡಬೇಕು ಅಂದರೆ ಪುನಃ ಇನಾಕ್ಟ್ ಮಾಡಬೇಕು ಅಂದರೆ ಅದನ್ನು ಹೇಗೆ ತರಬೇಕು ಪುನಃ ಇಲ್ಲಿ ಅಂತಕ್ಕಂಥ ಯಾವ ಒಂದು ಸೈನ್ಸ್ ಉತ್ಪತ್ತಿ ಆದರೂ ಕೂಡ ಆಶ್ಚರ್ಯವಿಲ್ಲ ಅಷ್ಟು ಅಷ್ಟು ಸುವ್ಯವಸ್ಥಿತ ರೀತಿಯಲ್ಲಿ ಈ ಪ್ರಕೃತಿ ಅಂತಕ್ಕಂಥ ಕೆಲಸ ಮಾಡ್ತಾ ಇದೆ ಸಿಸ್ಟಮೆಟಿಕ್ ವೇಯಲ್ಲಿ ಹಾಗೆಯೇ ಇಲ್ಲಿ ಯೋಗಕ್ಕೋಸ್ಕರ ಪ್ರಯತ್ನ ಪಟ್ಟಾಗ ಏನಾಗುತ್ತೆ ಕರ್ಮದಲ್ಲಿ ಕುಶಲತೆ ಬರುತ್ತೆ ಕರ್ಮದಲ್ಲಿ ಕೌಶಲ್ಯ ಅಥವಾ ಕುಶಲತೆಯ ದಕ್ಷತೆ ಅಂದರೆ ಏನು ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂತಹ ಕರ್ಮದಲ್ಲಿ ನಮಗೆ ನೂರಕ್ಕೆ ನೂರು ದಕ್ಷತೆ ಅಥವಾ ಎಫಿಷಿಯನ್ಸಿ ಬರ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ ನಾವು ಆತ್ಮಸಂತೋಷಕ್ಕೋಸ್ಕರ ಕೆಲಸ ಮಾಡಿದಾಗ ನೋಡಿ ನಾವು ಯಾವಾಗ ಬಯಕೆಯಿಂದ ಕೆಲಸ ಮಾಡ್ತೇವಿಯೋ ಆಗ ಆ ಕೆಲಸದಲ್ಲಿ ದೋಷ ಇದ್ದೇ ಇರುತ್ತೆ ಆ ಕೆಲಸದಲ್ಲಿ ನಮಗೆ ಅಸಮಾಧಾನ ಇದ್ದೇ ಇರುತ್ತೆ ಆ ಅಸಮಾಧಾನದ ಅಂಶ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಎಷ್ಟೇ ಯಾರೇ ಸಮಾಧಾನ ಹೇಳಿ ಅಲ್ಲ ಅದೊಂದು ಹಿಂಗಾಗಬೇಕಾಗಿತ್ತಲ್ಲ ಯಾಕಬೇಕಿತ್ತು ಯಾಕೆ ಅಂದರೆ ಇವನು ಕಣ್ಣೆಲ್ಲ ಅಲ್ಲೇ ಇತ್ತು ಯಾವುದೋ ತನಗೆ ಬೇಕು ಅನ್ನುವಂಥ ಯಾವುದೋ ಒಂದು ಅಂಶ ಇತ್ತಲ್ಲ ಕರ್ಮದಿಂದ ಆ ಅಲ್ಲೇ ನೆಟ್ಟಿತ್ತು ಹೀಗಾಗಿ ಅವನಿಗೆ ಆ ಕರ್ಮದಲ್ಲಿ ಅಸಮಧಾನ ಹಾಗಾಗಿ ಆ ಕರ್ಮ ಮಾಡುವಂತಹ ವಿಧಾನದಲ್ಲಿ ಅವನು ಯಾವ ಒಂದು ಮನಸ್ಸನ್ನ ಯಾವ ಒಂದು ತನ್ನ ಟ್ಯಾಲೆಂಟ್ಸನ್ನು ಹಾಕಬೇಕಾಗಿತ್ತೋ ಆ ಟ್ಯಾಲೆಂಟ್ಸನ್ನು ನೂರಕ್ಕೆ ನೂರು ಹಾಕಲಿಕ್ಕೆ ಆಗುವುದಿಲ್ಲ ನೂರಕ್ಕೆ ನೂರು ಹಾಕಲಿಕ್ಕಾಗೋದಿಲ್ಲ ಸ್ವಲ್ಪ ಉಳಿಸ್ಕೊಳ್ತಾನೆ ಸ್ವಲ್ಪ ಯಾಕೆ ಉಳಿಸ್ಕೊಳ್ತಾನೆ ಅಂದರೆ ಅವನ ಗೊತ್ತಿಲ್ಲದೆ ಅದು ಉಳಿದೋಗುತ್ತಾನೆ ಅವನ ಪ್ರಯತ್ನವಿಲ್ಲದೆಯೇ ಅವನು ಆ ನೂರಕ್ಕೆ ನೂರರಷ್ಟು ಅಂಶವನ್ನು ಆ ಕೆಲಸದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಅವನು ಈ ಒಂದು ಫ್ಯಾಕ್ಟರ್ಸ್ ಅಂಶಗಳು ಯಾವುದಿದೆಯೋ ಅದು ಅವನ ಆ ಯಾವ ಯಾವ ಒಂದು ದಕ್ಷತೆ ಇದೆಯೋ ಆ ದಕ್ಷತೆಯನ್ನು ತಡೆಗಟ್ಟು ಮಾಡುತ್ತೆ ಎಫಿಷಿಯನ್ಸಿಯನ್ನು ತಡೆಗಟ್ಟು ಮಾಡ್ತೀವಿ ಆದರೆ ಯಾಕೆ ಅಂದರೆ ಈ ಪ್ರಕೃತಿ ಮಾಡ್ತಕ್ಕಂಥ ನೀವು ಕೆಲಸ ನೋಡಿ ಯಾವುದೇ ನೋಡಿ ಈ ಪ್ರಕೃತಿ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಕೆಲಸ ಇದೆಯಲ್ಲ ನಾವು ನಮ್ಮ ಒಂದು ಅಂಶವನ್ನು ಅಲ್ಲಿ ಉಪಯೋಗಿಸದೆ ತನ್ನಿಂದ ತಾನೇ ಪ್ರಕೃತಿ ಕೆಲಸ ಎಷ್ಟು ಬ್ಯೂಟಿಫುಲ್ ಎಷ್ಟು ಬ್ಯೂಟಿಫುಲ್ ಎಷ್ಟು ಪರ್ಫೆಕ್ಷನ್ ಯಾಕೆ ಈ ಟೈಮಲ್ಲಿ ಮಳೆ ಆಗುತ್ತಿಲ್ಲ ನೀವೊಂದು ಹೇಳಿದ್ರಿ ಪ್ರಕೃತಿ ನೋಡಿ ಅಕಾಲದಲ್ಲಿ ಮಳೆ ಮುಚ್ಚಿಸ್ತು ಅಂತ ಆದರೆ ಸ್ವಲ್ಪ ವಿಮರ್ಶೆ ಮಾಡಿ ನೋಡಬೇಕು ಪ್ರಕೃತಿ ಅಂತಕ್ಕದ್ದು ಬ್ಯಾಲೆನ್ಸ್ ಮಾಡ್ತಾ ಬ್ಯಾಲೆನ್ಸ್ ತನ್ನದೇ ಆದ ರೀತಿಯ ಒಂದು ಬ್ಯಾಲೆನ್ಸಿಂಗ್ ಕೆಪಾಸಿಟಿ ಅಂತಕ್ಕಂಥದ್ದು ಪ್ರಕೃತಿಯಲ್ಲಿ ಇತ್ತು ಅದು ಯಾವತ್ತೂ ಕೂಡ ಬ್ಯಾಲೆನ್ಸ್ ಅನ್ನು ಕಳ್ಕೊಳ್ಳೋದಿಲ್ಲ ಯಾವತ್ತು ಯಾವತ್ತೂ ಕಳ್ಕೊಳ್ಳೋದು ದುಷ್ಟರು ಹೆಚ್ಚಾಗಿದ್ದಾರಲ್ಲ ಶಿಷ್ಠರು ಕಡಿಮೆ ಅಂದ್ರೂ ಕೂಡ ಅದು ಪ್ರಕೃತಿಯ ಒಂದು ಬ್ಯಾಲೆನ್ಸ್ ನಮ್ಗೆ ಗೊತ್ತಾಗಲ್ಲ ಯಾವ ರೀತಿಯಲ್ಲಿ ಅದು ಕೆಲಸ ಮಾಡ್ತಾ ಇದ್ದರೆ ನಮ್ಗೆ ಗೊತ್ತಾಗ ಯಾಕೆ ನಮ್ಗೆ ಗೊತ್ತಾಗಬೇಕಾದ್ರೆ ಯಾವುದರಿಂದ ಗೊತ್ತಾಗಬೇಕು ಬುದ್ಧಿಯಿಂದ ಗೊತ್ತಾಗಬೇಕು ಬುದ್ಧಿ ಯಾವುದ್ರ ಪ್ರಾಡಕ್ಟು ಪ್ರಕೃತಿಯ ಪ್ರಾಡಕ್ಟ್ ಬುದ್ಧಿ ಯಾವುದರ ಪ್ರಾಡಕ್ಟೋ ಅದು ಪ್ರಕೃತಿಯ ಒಂದು ಸೀಕ್ರೆಟನ್ನು ತಿಳ್ಕೊಳಕ್ಕೆ ಸಾಧ್ಯವೇ ಯಾವತ್ತೂ ಸಾಧ್ಯವಿಲ್ಲ ಪ್ರಕೃತಿಯ ಸೀಕ್ರೆಟನ್ನು ತಿಳ್ಕೊಳ್ಬೇಕಾದ್ರೆ ಪ್ರಕೃತಿಗಿಂತ ಮೇಲಕ್ಕೆ ಹೋಗ್ಬೇಕು ಸೀಕ್ರೆಟ್ ಆಗುತ್ತೆ ಪ್ರಕೃತಿಗಿಂತ ಮೇಲಕ್ಕೆ ಹೋದ್ರೇನೆ ಪ್ರಕೃತಿನ ನೋಡ್ಲಿಕ್ಕೆ ಸಾಧ್ಯ ಆದ್ರೆ ಆಟವನ್ನು ಗಮನಿಸ್ಲಿಕ್ಕೆ ಸಾಧ್ಯ ಅದೇ ಯೋಗ ನಿಮ್ಗೆ ಆಟ ನೋಡ್ಬೇಕು ಅಂತ ಮನ್ಸಿದ್ರೆ ಯೋಗಕ್ಕೆ ಬಂದು ಇಲ್ಲ ನನಗೆ ಆಟ ನೋಡ್ಬೇಕು ಅಂತ ಮನ್ಸಿಲ್ಲ ಆಟ ಆಡ್ಬೇಕು ಅಂತ ಮನ್ಸಿದ್ರೆ ಈಗಿರುವಂತೆ ಇರಿ ಅದ್ಯಾರು ಹೇಳಿದ್ರಂತಲ್ಲ ಕ್ರಿಶ್ಚಿಯನ್ ಪಾದ್ರಿಗೆ ಫಾದರ್ ನೀವು ಒಬ್ರು ಹೊಸದಾಗಿ ಟ್ರೈನಪ್ ಆಗ್ತಿರ್ತಕ್ಕಂತಹ ಒಬ್ಬ ನ್ಯೂ ಫಾದರ್ ಅವನು ಹೋಗ್ಬೇಕಾವು ಪ್ರೀಚ್ ಮಾಡಲಿಕ್ಕೆ ಆಗ ಅವ್ನು ಕೇಳಿದಂತೆ ಈಗ ನಾನು ಹೋಗಿ ಅಲ್ಲಿ ಅಜ್ಞಾನಿಗಳ ಮುಂದೆ ಉಪದೇಶವನ್ನು ಮಾಡಬೇಕಾದ್ರೆ ಸ್ವರ್ಗ ಮತ್ತು ನರಕದ ಬಗ್ಗೆ ಹೇಳಬೇಕಾಗುತ್ತೆ ಆಗ ಸ್ವರ್ಗವನ್ನು ವರ್ಣಿಸುವಾಗ ನಾನು ಯಾವ ರೀತಿ ವರ್ಣಿಸಬೇಕು ಅಂತ ಕೇಳಿದಾಗ ಅತ್ಯಂತ ಅನುಭಾವಿಯಾದಂಥ ಫಾದರ್ ಹೇಳ್ತಾನೆ ಸ್ವರ್ಗವೆಂದರೆ ಏನು ಅಂತ ನೀನು ವಿವರಿಸುವಾಗ ಬೈಬಲ್ನಿರುವಂತಹ ಶಬ್ದಗಳ ಜೊತೆಗೆ ನಿನ್ನ ಹಲ್ಲನ್ನು ಹೀಗೆ ಬಿಟ್ಟು ನಗು ನಗುತ್ತಾ ನೀನು ಆ ಸ್ವರ್ಗದ ವಿವರಣೆಯನ್ನು ಕೊಡಬೇಕು ಅಂತ ಆಯಿತು ಫಾದರ್ ನರಕದ ಬಗ್ಗೆ ವಿವರಣೆಯನ್ನು ಕೊಡಬೇಕಾದ್ರೆ ನೀನು ಹೇಗಿದ್ಯೋ ಹಾಗೆ ವಿವರಣೆಯನ್ನು ನೀಡಿದ್ರೆ ಅದೇ ನರಕದ ವಿವರಣೆಯನ್ನು ಹಾಗೆ ಇಲ್ಲಿ ಯೋಗದ ವಿಷಯಕ್ಕೂ ಬಂದರೂ ಕೂಡ ನಿಮಗೆ ಆ ಪ್ರಕೃತಿಯ ಆಟವನ್ನ ನೀವು ಆಡ್ಬೇಕು ಅಂತ ಮನಸ್ಸಿದ್ರೆ ಈಗ ಯಾವ ರೀತಿಲಿ ಇದ್ರೋ ಏನು ಪ್ರಯತ್ನ ಏನು ಪಡ್ಬೇಕಾಗಿಲ್ಲ ಆದ್ರೆ ಆ ಪ್ರಕೃತಿಯ ನಾನು ನೋಡ್ಬೇಕು ಯಾವ ರೀತಿಯಲ್ಲಿ ಆ ಪ್ರಕೃತಿಯ ಆಟ ಅದು ಹೇಗೆ ಈ ಒಂದು ಸೃಷ್ಟಿಯನ್ನು ನಡೆಸ್ತಾ ಹೇಗೆ ಸ್ಥಿತಿಯನ್ನು ನಡೆಸ್ತಾ ಲಯ ಹೇಗೆ ಆಗ್ತಾ ಇದೆ ಅಂತ ನಾನೊಂದು ಹೀಗ ನೋಡ್ಬೇಕು ಅಂತ ಇದ್ರೆ ಆಗ ಪ್ರಕೃತಿಗಿಂತ ಮೆದುಕೋಬೇಕು ಪ್ರಕೃತಿಗಿಂತ ಮೇಲಕ್ಕೆ ಹೋಗಿ ನಾನು ನೋಡಬೇಕು ಅಂದರೆ ಸಾಧನ ಬೇಕಲ್ಲ ಸಾಧನ ಅಷ್ಟು ಸುಲಭ ಅಲ್ಲ ಅದು ಯಾಕಂದ್ರೆ ಅದು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅದು ತನ್ನನ್ನು ಮೀರಿ ಇನ್ನೊಂದು ಹೋಗಬೇಕು ಅಂತ ಹೇಳಿದ್ರು ಆ ಸಾಧನವೇ ಈ ಯೋಗ ಆದ್ದರಿಂದ ಯೋಗ ಯುಜಸ್ವ ಯೋಗಕ್ಕೋಸ್ಕರ ಪ್ರಯತ್ನ ಪಟ್ಟಾಗ ಆ ಪ್ರಕೃತಿಗಿಂತ ಮೇಲಕ್ಕೆ ಹೋಗಿ ನೀನು ಎಲ್ಲ ಕರ್ಮಗಳನ್ನು ಮಾಡ್ತಾ ಇದ್ರೂ ಕೂಡ ನಿನ್ನ ಕರ್ಮವನ್ನು ನೀನೇ ನೋಡ್ತಾ ಇರ್ಬೋದು ನಿನ್ನ ಕರ್ಮವನ್ನು ಈಗ ನಮ್ಮ ಕರ್ಮವನ್ನು ನಾವು ನೋಡ್ತಾ ಇಲ್ಲ ಇನ್ನೊಬ್ಬ ಯಾರೋ ನೋಡ್ತಾ ಇರೋ ನಮ್ಮ ಕರ್ಮವನ್ನು ನಮ್ಮ ಕರ್ಮ ಫಲವನ್ನು ನಾವು ನೋಡಬೇಕಾಗುತ್ತೆ ನಮ್ಮ ಕರ್ಮ ಫಲ ಏನು ಬರುತ್ತೋ ಅದನ್ನು ನಾವು ನೋಡ್ಬೋದು ಆದ್ರೆ ನಮ್ಮ ಕರ್ಮ ಏನು ನಡೀತಾ ಇದೆಯೋ ಅದನ್ನು ನಾವು ಯಾಂತ್ರಿಕವಾಗಿ ನಡೆಸ್ತಾ ಇದ್ದೀವಿ ನಾವು ಅದನ್ನು ಗಮನಿಸಿಕೊಂಡು ಯೋಗದ ದೃಷ್ಟಿಯನ್ನು ಮಾಡ್ತಾ ಇಲ್ಲ ಯಾವಾಗ ಅತ್ಯಂತ ಅವೇರ್ನೆಸ್ ಇಂದ ಅತ್ಯಂತ ಸಂಘರಹಿತವಾಗಿ ಕೇವಲ ಕರ್ಮಕ್ಕೋಸ್ಕರ ಕರ್ಮವನ್ನು ಮಾಡ್ತಾ ಇರ್ತೇವೆಯೋ ಅದನ್ನು ಎಷ್ಟು ಚೆನ್ನಾಗಿ ಮಾಡಬೇಕು ಆ ಕರ್ಮವನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನುವಂಥ ದೃಷ್ಟಿಯಿಂದಲೇ ಅದನ್ನು ಯೋಗದ ದೃಷ್ಟಿಯಿಂದ ಮಾಡ್ತಾ ಇರ್ತೇವೆಯೋ ಆಗ ಆ ಯೋಗದಲ್ಲಿ ಇರ್ತಕ್ಕಂತಹ ಆ ಕರ್ಮದಲ್ಲಿ ಇರ್ತಕ್ಕಂಥ ಯಾವ ಒಂದು ಕೌಶಲ ಇದೆಯೋ ಅದರಿಂದ ನಾವು ಬಿಡುಗಡೆ ಆ ಬಿಡುಗಡೆ ಆ ಬಿಡುಗಡೆಗೆ ಸಾಧನ ಅಂತಕ್ಕಂಥದ್ದು ಈ ಯೋಗ ಅದನ್ನು ಇಲ್ಲಿ ಐವತ್ತನೆಯ ಈ ಮಂತ್ರದಲ್ಲಿ ಭಗವಂತ ಹೇಳಿದ ಪುನಃ ಹೇಳ್ತಾ ಇದ್ದಾನೆ ಕರ್ಮಜಂ ಬುದ್ಧಿಯುಕ್ತ ಆಗಿ ಫಲಂ ತನೀ ಜನ್ಮ ಬಂಧ ವಿಧಿರ್ಮುಕ್ತ ಪದ ಗಿತಿ ಅನಾಮಯಂ ಇದರ ಪ್ರಯೋಜನ ಏನು ಈ ಕರ್ಮಯೋಗದ ಪ್ರಯೋಜನವೇನು ಅಂತ ಹೇಳಿದ್ರೆ ಈ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾನೆ ಬುದ್ಧಿಯುಕ್ತ ಹೀಗೆ ಸಮತ್ವ ಬುದ್ಧಿಯನ್ನು ಹೊಂದಿಕೊಂಡು ಯೋಗ ಬುದ್ಧಿಯನ್ನು ಮನಸ್ಸಿನಲ್ಲಿ ತಾಳಿ ಸಾಂಖ್ಯ ಬುದ್ಧಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ಮದ ಒಂದು ಭಗವಂತನ ಪ್ರೀತ್ಯರ್ಥಕ್ಕೋಸ್ಕರ ಕರ್ಮವನ್ನು ಮಾಡ್ತಾ ಕರ್ಮಯೋಗವನ್ನು ಮಾಡುವಂತಹ ಉದ್ದೇಶದಲ್ಲೇ ಕರ್ಮವನ್ನು ಮಾಡ್ತಾ ಇದ್ದಾಗ ಕರ್ಮಜಂ ಫಲಂತ್ಯ ಕರ್ಮದಿಂದ ಹುಟ್ಟಬಹುದಾದಂತಹ ಫಲ ನೀವು ಯಾವುದೇ ಕರ್ಮ ಮಾಡಿ ಯೋಗದಿಂದ ಕರ್ಮ ಮಾಡಿ ಅಥವಾ ಸಾಮಾನ್ಯ ಹಾಗೆ ಕರ್ಮ ಮಾಡಿ ಫಲ ಅನ್ನೋದು ಇದ್ದೇ ಇದೆ ಯಾಕೆ ಅಂದ್ರೆ ಆಕ್ಷನ್ ಅಂಡ್ ರಿಯಾಕ್ಷನ್ ಎರಡೂ ಕೂಡ ಈ ಪ್ರಕೃತಿಯಲ್ಲಿ ಒಂದನ್ನು ಒಂದು ಅದಕ್ಕೂ ಫಲ ಇದ್ದೇ ಇದೆ ಆದರೆ ಫಲಂ ತೀನು ಅತ್ಯಂತ ಸುಲಭವಾಗಿ ಆ ಫಲವನ್ನ ಬಿಡಿಸ್ಕೊಳ್ತೀಯ ಆ ಫಲ ನಿನಗೆ ಅಂಟುವುದಿಲ್ಲ ಆ ಫಲವನ್ನ ಬಿಟ್ಟು ಮನೀಷಿಣ ಜ್ಞಾನಿಗಳು ಅಂತಹ ಬುದ್ಧಿಯೋಗವನ್ನ ಅಂತಹ ಈ ಕರ್ಮಯೋಗವನ್ನ ಆಚರಿಸಿದಂತಹ ಜ್ಞಾನಿಗಳು ಏನಾಗುತ್ತೆ ಅಂತ ಹೇಳಿದ್ರೆ ಜನ್ಮ ಬಂಧ ವಿನಿರ್ಮುಕ್ತ ಜನ್ಮ ಅಂತಕ್ಕಂತಹ ಬಂಧ ಅಥವಾ ಜನ್ಮ ಮತ್ತು ಕರ್ಮಬದ್ಧ ಇದೆರಡರಿಂದೂ ಕೂಡ ವೀನಿರ್ಮುಕ್ತ ಅತ್ಯಂತ ಮುಕ್ತಿಯನ್ನು ಹೊಂದುತ್ತಾರೆ ಎರಡರಿಂದ ಅತ್ಯಂತ ಸುಲಭವಾಗಿ ಬಿಡಿಸ್ಕೊಡ್ತಾರೆ ಜನ್ಮವನ್ನು ಹೇಗೆ ಬಿಡಿಸ್ಕೊಡ್ತಾರೆ ಅಂದರೆ ಜರ್ಮ ಜನ್ಮಕ್ಕೆ ಕಾರಣವಾದಂತಹ ಕರ್ಮದಿಂದ ಬಿಡಿಸ್ಕೊಡುದು ಈ ಕರ್ಮದಿಂದ ಹೇಗೆ ಬಿಡಿಸ್ಕೊಡೋದು ಅಂದರೆ ಬುದ್ಧಿಯೋಗದಿಂದ ಕರ್ಮವನ್ನು ಮಾಡತಕ್ಕಂಥ ಇದು ಒಂದಕ್ಕೊಂದು ಲಿಂಕ್ ಒಂದಕ್ಕೊಂದು ಲಿಂಕ್ ಹೀಗೆ ಮಾಡ್ತಾ ಈ ಎರಡನ್ನೂ ಬಿಟ್ಟು ಜನ್ಮ ಹಾಗೂ ಕರ್ಮಫಲ ಎರಡನ್ನು ಇಲ್ಲೇ ಅತ್ಯಂತ ಕೊಡವಿ ಬಿಟ್ಟು ಅವರು ಹೀಗೆ ಧೂಳು ಕೊಡವಿದಂತೆ ಹೀಗೆ ಕೊಡವುಕೊಂಡು ಪದಂ ಗಚ್ಚಂತೆ ಅನಾಮಯಂ ಯಾವುದೇ ರೀತಿಯ ರೋಗವಿಲ್ಲದೆ ಅಂತ ಲಿಟ್ರಲ್ ಮೀನಿಂಗ್ ಅಕ್ಷರಶಃ ಮೀನಿಂಗು ಅನಾಮಯ ಅಂದ್ರೆ ಆಮಯ ಅಂದ್ರೆ ರೋಗ ಆಯುರ್ವೇದದ ಪ್ರಕಾರ ಅನಾಮಯ ಅಂದ್ರೆ ರೋಗವಿಲ್ಲದೆ ಅಂತ ಏನಿದು ರೋಗ ಅಂದರೆ ಸಂಸಾರ ರೋಗ ಅಂತ ಸಂಸಾರವೇ ಒಂದು ರೋಗ ಅಂಟಿಸಿಕೊಳ್ಳುವುದೇ ಒಂದು ರೋಗ ಅಥವಾ ಆದಿವ್ಯಾಧಿಗಳೇ ಒಂದು ರೋಗ ಈ ಆದಿವ್ಯಾಧಿಗಳ ರೋಗವಿಲ್ಲದೆ ಆತ ಅಥವಾ ಪದಂ ಅನ್ನುವುದಕ್ಕೆ ಇದು ವಿಶೇಷಣ ಅನಾಮಯಂ ಅಂತಕ್ಕಂಥದ್ದು ವಿಶೇಷಣ ಎಂತಹ ಲೋಕವನ್ನು ಹೊಂದುತ್ತಾನೆ ಅಂದರೆ ಯಾವ ಲೋಕದಲ್ಲಿ ಯಾವುದೇ ರೀತಿಯ बंधन इलाव ये रीतिया दुख वो अंत लोकवान अंत पदवाने विष्णु पदव्ताने गि हमारे अंत अर्थ आ विष्णु पदे रीतिया संसार बंधन इलाद रीतिया द्वंद्व इीतिया सुख दुख अह द्वंद्व इखव दुखव केवल आनंद मे ಹರ್ಷ ಶೋಕ ಎರಡೂ ಇರುವುದಿಲ್ಲ ಅಶನ ಪಿಪಾಸ ಇದೆರಡೂ ಇರುವುದಿಲ್ಲ ಅಶನ ಅಂದರೆ ಹಸಿವು ಪಿಪಾಸ ಅಂದರೆ ಬಯಾರಿಕೆ ಇದೇ ಸಂಸಾರದ ಮೂಲ ಕಾರಣ ಅಶನಾಯ ಪಿಪಾಸ ಅಂತ ಉಪನಿಷತ್ತು ಇದ್ಯಾವುದೂ ಇಲ್ಲದಂತಹ ಲೋಕಕ್ಕೆ ಆತ ಹೋಗ್ತಾನೆ ಅಂತ ಐವತ್ತು ಒಂದನೇ ಮಂತ್ರದಲ್ಲಿ ಭಗವಂತ ಹೇಳ್ತಾರೆ ಮುಂದಿನ ಮಂತ್ರವನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಪೂರ್ಣಮದ ಪೂರ್ಣಮದ ಪೂರ್ಣ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಶಾಂತಿಶಾಂತಿ ಹರಿ ಓಂ ತತ್ಸತ್ ಶ್ರೀಕೃಷ್ಣರ್ಪಣಮಸ್ತು